ದಾಸರು ಹೇಳ್ತಾರೆ ಸ್ತ್ರೀ ನಪುಂಸಕ ಪುರುಷ ಭೂ ಸಲೀಲ ಅನಲ ಅನಿಲ ಗಗನ ಮನ ಶಶಿ ಭಾನುಕಾಲ ಗುಣ ಪ್ರಕೃತಿಯೊಳಗೊಂದು ತಾನಲ್ಲ ಏನು ಇವ ಇವನ ಮಹಾಮಹಿಮೆ ಕಡೆಗಾಣರು ಅಜಭವಶಕ್ರ ಪ್ರಮುಖರು ನಿಧಾನಿಸಲು ಮಾನವರಿಗೆ ಅಳವಡುವುದೇ ವಿಚಾರಿಸಲು ದಸರಬಾಚನಾಗಿ ಹೇಳ್ತಾರೆ ಭಗವಂತನ ಮಹಿಮೆಯನ್ನು ಅಜಭವಚಕ್ರ ಪ್ರಮುಖರು ನಿಧಾನಿಸಲು ಅವರಿಗೇ ಹೇಳಲಿಕ್ಕಾಗುವುದಿಲ್ಲ ದೇವರ ಬಗ್ಗೆ ಹೇಳಲಿಕ್ಕೆ ಹೊರಟ್ರೆ ಬ್ರಹ್ಮದೇವರಿಗೂ ತಡೆ ಉಂಟಂತೆ ರುದ್ರದೇವರಿಗೂ ತಡೆ ಈ ತಡೆ ಬರುತ್ತಂತೆ ಹೇಳಬೇಕು ಅಂತ ಹೊರಡ್ತಾರೆ ಹೇಳಲಿಕ್ಕಾಗುವುದಿಲ್ಲ ಅವರೇ ಹಿಂದೆ ಮುಂದೆ ನೋಡ್ತಾರೆ ನಿಧಾನಿಸಲು ಅಂತಂದ್ರೆ ಪೂರ್ತಿಯಾಗಿ ಹೇಳಲಿಕ್ಕೆ ಅಸಮರ್ಥರು ಬ್ರಹ್ಮಾದಿ ದೇವತೆಗಳೇ ಅಸಮರ್ಥರಾದ ಮೇಲೆ ಮಾನವರಿಗೇನು ಲೆಕ್ಕ ಇದು ಮನುಷ್ಯ ಎಲ್ಲಿ ಲೆಕ್ಕ ಸಾಮಾನ್ಯದವರಿಗೆ ಹೇಳಲಿಕ್ಕಾಗದೇ ಇದ್ದಂತಹ ಮಹಾ ಮಹಿಮೆ ಹೇಗದು ಭಗವಂತ ಪ್ರತಿಯೊಂದರ ಒಳಗೂ ತುಂಬಿದ್ದಾನೆ ಭಗವಂತ ಚೇತನ ಪ್ರಪಂಚದಲ್ಲಿ ಸ್ತ್ರೀ ನಪುಂಸಕ ಪುರುಷ ಪ್ರವೇಶ ಮಾಡಿದ ಬಗೆ ಆಮೇಲೆ ಪಂಚಭೂತಗಳಲ್ಲಿ ಭೂ ಸಲಿಲ ಅನಲ ಅನಿಲ ಗಗನ ಈ ಐದು ತುಂಬಿದ್ದಾನೆ ಅಂತ ನಾವು ನೋಡಿದ್ದೇವೆ ಭೂಮಿಯಲ್ಲಿ ಸಲೀಲದಲ್ಲಿ ಅನಿಲದಲ್ಲಿ ಹೇಗೆ ತುಂಬಿದ್ದಾನೆ ಅಂತ ಅನಲ ಗಗನ ಭಗವಂತನ ವ್ಯಾಪ್ತಿ ಹೇಗಿದೆ ಅನಲ ಹೆಸರೇ ಹೇಳುವ ಹಾಗೆ ದೊಡ್ಡ ವ್ಯಕ್ತಿಯವನಷ್ಟು ದೊಡ್ಡ ವ್ಯಕ್ತಿ ನಮಗೆ ಸಿಗುವುದು ಕಷ್ಟ ಯಾಕೆಂದ್ರೆ ನಾವು ಗಣಪತಿಯನ್ನು ಕೇಳಿದ್ದೇವೆ ಅದಕ್ಕಿಂತ ಒಂದು ರೀತಿಯಲ್ಲಿ ದೊಡ್ಡವನೇ ಇವ ಯಾಕೆಂದ್ರೆ ತಿನ್ನುವುದರಲ್ಲಿ ಎಷ್ಟು ಹಾಕಿದ್ರೂ ತಿನ್ನುವ ಅವನೊಬ್ಬ ಅನಲ ಕೆಸರೇ ಹೇಳ್ತದೆ ಅನಲ ಅಲಂ ಅಂದರೆ ಸಾಕು ಅಂತ ನ ಅಂದರೆ ಇಲ್ಲ ಸಾಕು ಅಂತ ಇಲ್ಲ ಅವನಿಗೆ ತುಪ್ಪ ಹಾಕಿ ಕಟ್ಟಿಗೆ ಹಾಕಿ ಕಟ್ಟಿಗೆ ತುಪ್ಪ ಕಟ್ಟಿಗೆ ತುಪ್ಪ ಎಷ್ಟು ಹಾಕಿದರೂ ಕೂಡ ಅವನು ತಿಂತಾ ಇರ್ತಾನೆ ಅಂದರೆ ಸಾಕು ಅಂತ ಹೇಳದೇ ಇರತಕ್ಕಂಥ ಹಾಗೂ ಒಬ್ಬ ಅಂದರೆ ಅವನು ಅನಲ ಅವನಿಗೆ ಅಲಂ ಬುದ್ಧಿ ಇಲ್ಲ ಎಲ್ಲಿಯೂ ಸಾಕು ಅಂತ ಅನಿಸಿಕೆ ಇಲ್ಲವೇ ಇಲ್ಲ ಮತ್ತೆ ಬರಲಿ ಮತ್ತೆ ಬರಲಿ ಮತ್ತೆ ಹಾಕಿ ನಾವಾದರೂ ಎಲೆಯಲ್ಲಿ ಹಾಕ್ಕೊಳ್ತೇವೆ ತಿನ್ನಬೇಕು ಅಂತ ಇದೆ ತಿನ್ಲಿಕ್ಕಾಗುದಿಲ್ಲ ಅಗ್ ಹಾಗೆ ತಿನ್ಲಿಕ್ಕಾಗದೇ ಬಿಟ್ಟದ್ದಿಲ್ವೇ ಇಲ್ಲ ಅಷ್ಟು ಶಕ್ತಿ ಇದೆ ಎಷ್ಟು ಬೇಕಾದರೂ ತಿಂತಾನೆ ಅದಕ್ಕೆ ಅನಲ ಎಷ್ಟು ಹಾಕಿದರೂ ತೃಪ್ತಿ ಇಲ್ಲದೆ ಇರ್ತಕ್ಕ ಅಲಂಥ ಹೇಳದೇ ಇರ್ತಕ್ಕ ಒಂದು ಶಕ್ತಿ ಅದು ಅನಲ ಅದು ಯಾಕೆ ಆ ಶಕ್ತಿ ಬಂತು ಅವನ ಶಕ್ತಿ ಅಲ್ಲ ಅದರ ತುಂಬಿದ ಅನಲ ನಾಮಕನಾದ ಭಗವಂತನ ಮಹಿಮೆ ಅದು ಒಳಗೆ ಭಗವಂತ ಕೂತಿದ್ದಾನೆ ವಿಶ್ವಂಬರ ಎಲ್ಲವನ್ನೂ ತಿನ್ನುವ ಅವ ಒಳಗೆ ಇದು ಅನಲಾಯಿತು ಅವೊಳಗೆ ಇಳಿದಿದ್ದರೆ ಇವನಿಗೆ ಅನಲತ್ತ ಬರ್ತಿರಲಿಲ್ಲ ಮುಖ್ಯವಾದ ಅನಲ ಪ್ರಳಯಕಾಲ ಬಂತು ಇಡೀ ಬ್ರಹ್ಮಾಂಡವನ್ನು ತನ್ನ ಹೊಟ್ಟೆಯೊಳಗೆ ನುಂಗಿ ಹಾಕ್ತಾನೆ ಆ ಭಗವಂತನ ಸನ್ನಿಧಾನ ಒಳಗೆ ಕೂತದ್ರಿಂದ ಅನಲನಿಗೆ ಅನಲತ್ತ ಬಂತು ಬೇಕಾದಷ್ಟು ಸ್ವೀಕರಿಸುವ ಸಾಮರ್ಥ್ಯ ಅವನಿಗೆ ಬಂತು ಅನಲ ಆ ಬೆಂಕಿ ಅದು ಒಳ್ಳೆಯದು ಹೌದು ಕೆಟ್ಟದೂ ಹೌದು ಅದನ್ನು ಬೇಕಾದಾಗೆ ನಾವು ಇಟ್ಟುಕೊಳ್ಳಬೇಕು ಅನಲವನ್ನು ಒಳ್ಳೆ ರೀತಿಯಲ್ಲಿ ಉಪಯೋಗ ಮಾಡಿದರೆ ಸಾಧಕ ಮೈಗೆ ಹಾಕ್ಕೊಂಡ್ರೆ ಅದು ಸುಡುತ್ತೆ ಅನಲನಲ್ಲಿ ದೋಷ ಇದೆ ಗುಣ ಇದೆ ಅನಲ ಸುಡುವವನು ಹೌದು ಅನಲ ರಕ್ಷಣೆ ಮಾಡುವವನೂ ಹೌದು ಅನಲ ಬೇಯಿಸದೆ ಹೋದರೆ ನಾವು ತಿಂದರೆ ಜೀರ್ಣ ಅದನ್ನು ಅನಲ ಜೀರ್ಣಕಾರಿಯಾಗಿ ಅಡಿಗೆಯನ್ನು ತಯಾರು ಮಾಡಿಸಿ ನಮಗೆ ಅನುಕೂಲಕರನಾಗಿರ್ತಾನೆ ಅನಲ ಕೈಗೆ ಹಾಕಿದಾಗ ಸುಟ್ಟು ತೊಂದರೆಯನ್ನೂ ಮಾಡ್ತಾರೆ ಅದು ಅನಲನ ದೋಷ ಅಲ್ಲ ಆ ದೋಷ ಅನಲನ ದೋಷ ಅಲ್ಲ ಆ ದೋಷ ಅದು ನಮ್ಮ ದೋಷ ಅನಲನನ್ನು ಉಪಯೋಗ ಮಾಡಿಕೊಳ್ಳುವ ಬಗೆ ಹೇಗೆ ಅದು ಮುಖ್ಯವಾಗಿ ನಮಗೆ ಬೇಕಾಯಿತು ಅನಲನನ್ನು ಮುಟ್ಟದೆ ಅನಲನನ್ನು ಇಟ್ಟುಕೊಂಡು ಎಷ್ಟು ಬೇಕೋ ಪ್ರಯೋಜನ ಅಷ್ಟು ಪಡೆಯಬೇಕು ಅದು ಅನಲನ ಕ್ರಮ ಅನಲ ದೋಷ ಅಲ್ಲ ಅದನ್ನು ಉಪಯೋಗ ಮಾಡಿಕೊಳ್ಳುವವರಲ್ಲಿ ಇರತಕ್ಕಂಥದ್ದು ನಮ್ಮ ದೇವರೂ ಹಾಗೆ ಅಂತ ಒಳ್ಳೆಯವನೋ ಕೆಟ್ಟವ ಕೆಟ್ಟವನೋ ಒಳ್ಳೆಯವ ಎರಡೂ ಹೌದು ಹೇಗೆ ಅವನನ್ನು ಉಪಯೋಗ ಮಾಡಿಕೊಂಡ್ರೆ ಒಳ್ಳೆಯವ ದುರುಪಯೋಗ ಮಾಡಿಕೊಂಡರೆ ಕೆಟ್ಟವ ಅನ್ನು ಒಳ್ಳೆಯವ ಅಂತ ಉಪಾಸನೆ ಮಾಡಿದರೆ ಯಥಾಯಥಾ ಉಪಾಸತೆ ಅವನು ಜ್ಞಾನಮಯ ಆನಂದಮಯ ಅಂತ ಉಪಾಸನೆ ಮಾಡಿದರೆ ನಾವು ಜ್ಞಾನಾನಂದಮಯರಾಗ್ತೇವೆ ಭಗವಂತ ಸ್ವಾಮಿ ಸ್ವಾಮಿ ಅಂತ ಉಪಾಸನೆ ಮಾಡಿದರೆ ನಾವು ಇನ್ನೊಬ್ಬರ ಮುಂದೆ ಬಾಗಬೇಕಾಗಿಲ್ಲ ನಮ್ಮ ಪರಿವಾರದವರು ನಾವು ಹೇಳಿದಾಗೆ ಕೇಳ್ತಾರೆ ಭಗವಂತನಲ್ಲಿ ಎಲ್ಲವೂ ಇದೆ ಅವನು ಒಳ್ಳೆದೂ ಮಾಡ್ತಾನೆ ಕೆಟ್ಟದೂ ಮಾಡ್ತಾನೆ ಭಗವಂತ ಒಳ್ಳೆದು ಕೆಟ್ಟದ್ದು ಮಾಡುವುದಲ್ಲ ಅದು ನಮ್ಮದೇ ದೋಷಗಳು ಹೇಗೆ ಬೆಂಕಿಯ ದೋಷ ಅಲ್ಲ ಅದನ್ನು ಉಪಯೋಗ ಮಾಡಿಕೊಳ್ಳುವವರ ದೋಷ ಹಾಗೆ ಅನಲನ ಒಳಗೆ ಕೂತ ಭಗವಂತನ ಕ್ರಮ ಹಾಗೆ ಯಾರು ಭಗವಂತನ ಉಪಸತ್ತಿ ಮಾಡ್ತಾರೆ ಅವರಿಗೆ ಬೇಕಾದ್ದು ಕೊಡ್ತಾನೆ ಉಪಸತಿ ಮಾಡದಿದ್ದವರಿಗೆ ತೊಂದರೆಯೂ ಕೊಡ್ತಾನೆ ಅನಲನ ಕೂತ ಭಗವಂತನ ಮಹಿಮೆ ಇದು ಅನಲ ಹೊರಗೆ ಮಾತ್ರ ಅಲ್ಲ ಅನ್ನಲ ಒಳಗೂ ಇರ್ತಾನೆ ಬ್ರಹ್ಮಾಂಡದ ಲೂ ಪಿಂಡಾಂಡದ ಒಳಗೂ ಇರ್ತಾನೆ ನಮ ಸ್ವಾಮಿಯೂ ಅಷ್ಟೇ ಅದನ್ನು ಹೊರಗಿದ್ದಾಗ ಹೊರಗಿರ್ತಾನೆ ಒಳಗಿದ್ದರಿಂದ ಒಳಗೂ ಇರ್ತಾನೆ ಒಳಗೆ ಕೂತು ಅಗ್ನಿ ಏನ್ ಕೆಲಸ ಮಾಡುತ್ತೆ ನಾವು ಬೆಂಕಿಯನ್ನು ಬಾಯೊಳಗೆ ಹಾಕೊಂಡ್ರೆ ಸುರುತ್ತೇವೆ ಅಷ್ಟೆ ಹೊಟ್ಟೆಯ ಒಳಗೆ ಬೆಂಕಿ ಬೇರೆನೆ ಇದೆ ಬೆಂಕಿ ಅಂದರೆ ಬೇರೆ ಬೇರೆ ಬೆಂಕಿಗಳಿವೆ ಕಾಮದ ಬೆಂಕಿ ಇದೆ ಸಿಟ್ಟಿನ ಬೆಂಕಿ ಇದೆ ಅಸೂಯೆಯ ಬೆಂಕಿ ಇದೆ ನಮ್ಗೆ ಗೊತ್ತು ಬಾರಿ ಕ್ಷೀಣಾಗಿ ಬಿಟ್ಟಿದ್ದೀರಿ ಏನು ಹೇಳಲಿಕ್ಕಾಗುವುದಿಲ್ಲ ಒಳಗಿನಿಂದ ಅಸೂಯ ತುಂಬಿತು ಅಂತಾದಾಗ ದ್ವೇಷ ತುಂಬಿದಾಗ ಅದು ಅವನದು ಸುಡಲಿಕ್ಕೆ ಪ್ರಾರಂಭ ಮಾಡುತ್ತೆ ಹಾಗಾಗಿ ನಮ್ಮನ್ನೇ ಸುಡುತ್ತೆ ಅದು ದ್ವೇಷಾದಿ ಅಗ್ನಿ ಸುಡಲಿಕ್ಕೆ ಪ್ರಾರಂಭ ಮಾಡುತ್ತೆ ಅಷ್ಟೇ ಅಲ್ಲ ಒಳಗಿದ್ದ ಅಗ್ನಿ ವೈಶ್ವಾನರನಾಗಿ ಈ ಶರೀರವನ್ನು ಚೆನ್ನಾಗಿ ರಕ್ಷಣೆ ಮಾಡುತ್ತೆ ಈ ಶರೀರ ಎಲ್ಲಿವರೆಗಿದೆ ಅಂದರೆ ಅಗ್ನಿ ಒಳಗೆ ಜಾಗೃತವಾಗಿರುವಷ್ಟು ಕಾಲ ಅಗ್ನಿ ಚೆನ್ನಾಗಿ ಜಾಗೃತವಾಗಿದ್ದರೆ ಈ ಶರೀರ ಚೆನ್ನಾಗಿರ್ತದೆ ಒಳಗಿನ ಅಗ್ನಿ ಅದು ತಣ್ಣಗಾಯಿತು ಶರೀರನೂ ತಣ್ಣಗಾಗುತ್ತೆ ಹೇಳ್ತಾರೆ ಟೆಂಪರೇಚರ್ ಅಂತ ಹೇಳ್ತಾರೆ ಟೆಂಪರೇಚರ್ ಅಂದರೆ ಅಗ್ನಿ ಅಗ್ನಿ ಕಡಿಮೆ ಅಂತ ಅರ್ಥ ಅದರ ಒಳಗಿನಿಂದ ಅಗ್ನಿ ಅದು ಉರಿದ್ರೆ ಶರೀರ ಚೆನ್ನಾಗಿರುತ್ತೆ ಇದು ಭಗವಂತನ ಗುಣ ಹೇಗೆಂದರೆ ದೇವರು ಈ ಶರೀರ ದೇವರು ಬಿಟ್ರೆ ಈ ಶರೀರ ಇಲ್ಲ ಅದರಿಂದ ಅಗ್ನಿ ಅಲ್ಲ ಅನಲ ಅಲ್ಲ ಅನಲನ ಒಳಗಿರತಕ್ಕಂತಹ ಅನಲನಾಕನಾದ ಭಗವಂತ ಒಳಗೆ ಇದ್ದರಿಂದ ಈ ಶರೀರ ಚೆನ್ನಾಗಿದೆ ಶರೀರದಲ್ಲಿ ಬಿಸಿ ಔಷ್ಣ್ಯ ಟೆಂಪರೇಚರ್ ಇದ್ದು ಆರೋಗ್ಯಕರವಾಗಿರ್ತದೆ ಒಳಗಿನ ಪಾಕ ಮಾಡುವುದು ಅಗ್ನಿಯ ಕೆಲಸ ಒಳಗಿನ ಬೆಂಕಿ ಅಡಿಗೆ ಮಾಡುತ್ತೆ ಅಡಿಗೆ ಮಾಡಿದ್ದು ಬೆಂಕಿ ಅಲ್ಲ ದೇವರು ಹೇಳಿದ ಅಹಂ ವೈಶ್ವ ನರೋಭೂತ್ವ ಅಗ್ನಿಯ ಒಳಗೆ ವೈಶ್ವಾನರ ನಾಮಕನಾಗಿ ಒಳಗೆ ಕೂದು ಎಲ್ಲ ತಿಂದ ಅನ್ನವನು ಮತ್ತೆ ತೊಳೆದು ಭಗವಂತ ಅಡಿಗೆ ಮಾಡ್ತಾನೆ ಅಂತೆ ಅಡಿಗೆ ಮಾಡಿ ಚೆನ್ನಾಗಿ ಅದು ರಕ್ತ ಮಾಂಸ ಎಲ್ಲ ಬೇರ್ಪಡಿಸಿ ಯಾವುದು ಬೇಡವಾಗಿರತಕ್ಕಂತಹದು ಮಲಾಮೂತ್ರ ಅದನ್ನು ಪ್ರತ್ಯೇಕ ಮಾಡಿ ಸ್ವಚ್ಛ ಮಾಡಿ ಅದನ್ನು ಎಲ್ಲೆಲ್ಲಿ ಯಾವುದೇ ಯಾವುದು ಕಳಿಸಬೇಕೋ ವ್ಯವಸ್ಥೆ ಮಾಡ್ತಾನೆ ಇದು ಅನನ ಒಳಗೆ ಕೂತ ವೈಶ್ವಾನರ ನಾಮಕನಾದ ಅಗ್ನಿ ಮಾಡತಕ್ಕಂತಹ ಕೆಲಸ ಸಿಗೆ ಬ್ರಹ್ಮಾಂಡದ ಹೊರಗೆ ಬ್ರಹ್ಮಾಂಡದ ಒಳಗೆ ನಮ್ಮನ್ನು ರಕ್ಷಣೆ ಮಾಡತಕ್ಕಂತಹದ್ದು ಅನಲ ಅನಲನ ಒಳಗಿರ್ತಕ್ಕಂತಹ ಸರ್ವತ್ರ ವ್ಯಾಪ್ತನಾದಂತಹ ಸ್ವಾಮಿ ನಮ್ಮನ್ನು ರಕ್ಷಣೆ ಮಾಡುವ ಕ್ರಮ ಎಲ್ಲ ಮುಗಿಯಿತು ನಮ್ದು ಕತೆ ಕೊನೆಗೆ ಅಗ್ನಿಯಲ್ಲೇ ಸಂಸ್ಕಾರ ಅಗ್ನಿಯಲ್ಲೇ ಕೊಡುದು ಕೇಳಿದರು ಅಗ್ನಿಯಲ್ಲಿ ಅಲ್ಲ ಅಗ್ನಿಯೊಳಗಿದ್ದ ಭಗವಂತನದು ಅಗ್ನಿಗೆ ಏನು ಗೊತ್ತೇನು ಮಾಡಬೇಕು ಅಂತ ಅಗ್ನಿಯ ಭಗವಂತ ಅದನ್ನು ಸ್ವೀಕಾರ ಮಾಡಿ ಎಲ್ಲೆಲ್ಲಿ ಕಳಿಸಬೇಕೋ ಯಾವುದ್ಯಾವುದನ್ನು ಅದನ್ನು ಅಲ್ಲಲ್ಲಿ ಕೆಳಿಸಿ ಕೊಡ್ತಾನೆ ಹೀಗೆ ಅನನನ ಒಳಗಿರ್ತಕ್ಕಂತಹ ಅನನಾಮಕನಾದಂತಹ ಅಗ್ನಿ ನಾಮಕನಾದಂತಹ ಭಗವಂತ ನಮ್ಮನ್ನು ರಕ್ಷಣೆ ಮಾಡ್ತಾನೆ ಅಗ್ನಿ ಅಂದರೆ ಶಬ್ದಕ್ಕೆ ಅರ್ಥನೇ ಹಾಗೆ ಅಂತೆ ಅಗ್ನಿ ಅಂದರೆ ಏನು ಈ ಜಡವಾದ್ದನ್ನು ಯಾರು ಪ್ರೇರಣೆ ಮಾಡ್ತಾನೆ ಅವನು ಅಗ್ನಿ ಚಳಿ ಆಯಿತು ಕೈ ಬಿಡಿಸ್ಲಿಕ್ಕಾಗಲಿಲ್ಲ ಸ್ವಲ್ಪ ಬೆಂಕಿಗೆ ಹಿಡಿದ್ರೆ ಕೈ ಬಿಡಿಸ್ಲಿಕ್ಕಾಗತ್ತೆ ಕೈ ಗಟ್ಟಿಯಾಗಿತ್ತು ಜಡದ ಹಾಗಿತ್ತು ಬಿಡಿಸಲಿಕ್ಕೆ ಬಂತು ಅಗ್ನಿಯ ಸಂಬಂಧ ಆದಾಗ ಹಾಗೆಯೇ ಈ ಸಂಸಾರದಲ್ಲಿ ನಿಷ್ಕ್ರಿಯರಾಗಿರ್ತೇನೆ ನಮ್ದೇನು ಮಾಡಲಿಕ್ಕಾಗಲ್ಲ ಆವಾಗ ನಮ್ಮ ಒಳಗೆ ನಿಂತು ಕ್ರಿಯೆಗಳನ್ನು ಮಾಡಿಸಿ ನಮಗೆ ಬೇಕಾದ ಫಲವನ್ನು ಕೊಡ್ತಾನೆ ಅಗ್ನಿ ಅಂದರೆ ಅಗಮ್ನಯತೀತಿ ಅಗ್ನಿ ಅಗಾ ಅಂದರೆ ಚಲಿಸುತ್ತೆ ಗಾ ಅಂದರೆ ಚಲಿಸುವಂಥದ್ದು ಆಗ ಅಂದರೆ ಚಲಿಸದೇ ಇದ್ದದ್ದು ಅದನ್ನು ಅದನ್ನು ಪ್ರೇರಣೆ ಮಾಡ್ತಾನೆ ಚಲಿಸದೇ ಇದ್ದದ್ದಕ್ಕೆ ಚಲನೆ ಕೊಡ್ತಕ್ಕಂತಹ ಶಕ್ತಿ ಅದು ಅಗ್ನಿಗೆ ಬಂದದ್ದು ಅದು ಭಗವಂತನಿಂದ ದಾಸರು ಹೇಳ್ತಾರೆ ಅಗ್ನಿಯ ಒಳಗೆ ಅನಲನ ಒಳಗೆ ಕೂತು ಭಗವಂತ ಅಗ್ನಿಯಾದಿ ನಾಮಗಳಿಂದ ವಿರಾಜಿಸ್ತಾ ಇದು ಭಗವಂತನ ವ್ಯಾಪ್ತಿ ವ್ಯಾಪ್ತಿಯ ವ್ಯಾಪ್ತಿಗೆ ಒಳ್ಳೆಯ ಉದಾಹರಣೆ ಅಗ್ನಿ ಹೇಗೆ ಗಾಳಿ ಹಾಗೆಯೇ ಬೆಂಕಿ ಬೆಂಕಿ ವ್ಯಾಪಿಸುವ ಕ್ರಮ ಹೇಗಿದೆ ತಕ್ಷಣದಲ್ಲಿ ವ್ಯಾಪಿಸುತ್ತದೆ ಇಲ್ಲಿ ಬೆಂಕಿ ಹಿಡಿಯಿತು ಪಕ್ಕದ ಮನೆಗೆ ಹಿಡಿಯಿತು ಪಕ್ಕದ ಮನೆಗೆ ಹಿಡಿಯಿತು ಇಡೀ ಕಾಡಲ್ಲಿ ಒಂದು ಮರದಿಂದ ಒಂದು ಮರಕ್ಕೆ ಮತ್ತೊಂದು ಮರಕ್ಕೆ ಬೆಂಕಿ ಹಿಡಿಯಿತು ಹಿಡೀತು ಹಿಡಿಯಿತು ಇಡೀ ಕಾಡನ್ನು ವ್ಯಾಪಿಸಿತು ಬೆಂಕಿ ಹರಡುವುದು ಬೇಗ ಕ್ರಮನೇ ಹಾಗೆ ಬೆಂಕಿ ಇತ್ತು ವ್ಯಾಪ್ತಿ ನಮ್ಮ ದೇವರು ಹಾಗೆ ಎಲ್ಲ ಕಡೆ ವ್ಯಾಪಿಸುವ ಸ್ವಭಾವ ಉಳ್ಳವ ಬೆಂಕಿ ದೂರದಲ್ಲಿದ್ದರೆ ಗೊತ್ತಾಗುತ್ತೆ ಆದರೆ ಬಿಸಿ ನಮ್ಮ ದೇವರು ಬಂದರೂ ಹಾಗೆ ಅಂತ ದೇವರ ಪ್ರಭಾವ ದೇವರ ಅನುಗ್ರಹ ನಮ್ಗೆ ಗೊತ್ತಾಗಿ ಹೀಗೆ ವ್ಯಾಪ್ತನಾದ ಭಗವಂತ ಅಗ್ನಿಯ ಒಳಗೆ ತುಂಬಿದ ಗಗನ ಮುಖ್ಯವಾದಂತಹದ್ದು ಒಂದು ಭೂತ ಗಗನ ಎಲ್ಲ ಕಡೆ ತುಂಬಿದೆ ಎಲ್ಲ ಕಡೆ ಅಂದರೆ ಅವ್ಯಾಕೃತಾಕಾಶದಷ್ಟಲ್ಲ ಭೂತಾಕಾಶ ಮಹಾತತ್ವ ಗುಣತ್ರಯದ ತನಕ ಅಹಂಕಾರ ತತ್ವದ ತನಕ ಭೂತಾಕಾಶದ ವ್ಯಾಪ್ತಿ ಇದೆ ಅಲ್ಲಿವರೆಗೆ ಭೂತಾಕಾಶ ವ್ಯಾಪಿಸಿಕೊಂಡುಂಟು ಈ ಒಂಬತ್ತು ಆವರಣಗಳಲ್ಲಿ ಅಪು ಅಗ್ನಿ ಈರ ನಬಃ ಆಕಾಶ ಅದು ಅಷ್ಟು ವ್ಯಾಪಿಸಿಕೊಂಡಿದೆ ಭೂತಾಕಾಶ ಏನಾದರೂ ಆಗಬೇಕಾಗಿದ್ದರೆ ಭೂತಾಕಾಶ ಬೇಕು ಶರೀರ ಸೃಷ್ಟಿಯಾಗಬೇಕು ಭೂತಾಕಾಶ ಬೇಕು ಯಾಕೆಂತಂದರೆ ಬರೀ ಮಣ್ಣು ನೀರು ಬೆಂಕಿ ಇದ್ದರೆ ಸಾಕಾಗುವುದಿಲ್ಲ ಅದರ ಜೊತೆಗೆ ಅವಕಾಶ ಬೇಕು ಅವಕಾಶ ಇಲ್ಲದೆ ಹೋದರೆ ಒಂದು ಮಾಂಸದ ಮುದ್ದೆಯಾಗೆ ಆಗಿಬಿಡುತ್ತೆ ಚೌತಿ ಗಣಪತಿ ಮಾಡಬೇಕಾಗಿದ್ದರೂ ಕೂಡ ಅದನ್ನು ಸ್ವಲ್ಪ ತೆಗಿತೇವೆ ಸ್ವಲ್ಪ ಹಾಕ್ತೇವೆ ಕೈ ಕಾಲು ನಿರ್ಮಾಣ ಮಾಡ್ತೇವೆ ಹಾಗೆಯೇ ಯಾವುದೇ ಒಂದು ಶರೀರ ನಿರ್ಮಾಣ ಆಗಬೇಕಾಗಿದ್ದರೆ ಅಲ್ಲಿ ಅವಕಾಶ ಅಂತ ಬೇಕು ಎಲ್ಲ ಕಡೆ ಮಾಂಸವನ್ನು ತುಂಬಿಸ್ಲಿಕ್ಕಾಗುವುದಿಲ್ಲ ತುಂಬಿಸಿರೋದು ಶರೀರನೂ ಆಗುವುದಿಲ್ಲ ಸ್ವಲ್ಪ ಖಾಲಿ ಬಿಡಬೇಕಲ್ಲ ಆಟ ಅದು ಶರೀರ ಅಂತಾಗತ್ತೆ ಹೀಗೆ ಅವಕಾಶ ಕೊಡತಕ್ಕಂಥದ್ದು ಅದು ಆಕಾಶದ ಧರ್ಮ ಹಾಗಾಗಿ ಗಗನ ಅದು ಆಕಾಶ ಅದು ನಮಗೆ ಅವಕಾಶವನ್ನು ಮಾಡಿಕೊಡುವಂತಹದ್ದು ಅವಕಾಶ ಕೊಡೋದು ಯಾರು ಯಾರ ಧರ್ಮ ಅದು ನಮ್ಮ ಯಜಸ್ ದೇವರು ಹೇಳ್ತಾರೆ ಅವಕಾಶವನ್ನು ಮಾಡಿ ಕೊಡತಕ್ಕಂಥದ್ದು ಅದು ಭಗವಂತನದ್ದೇ ಧರ್ಮ ಭಗವಂತ ಇಲ್ಲದಿದ್ರೆ ಆಕಾಶಕ್ಕೆ ಅವಕಾಶ ಪ್ರದತ್ತ ಸಿಗ್ತಿರ್ಲಿಲ್ಲ ನಭಃ ಎನ್ನಿಯಮಾತ್ ಅಧಃ ಭಗವಂತನ ನಿಯಮಕ್ಕೆ ಅನುಗುಣವಾಗಿ ಆಕಾಶ ಅವಕಾಶವನ್ನು ಮಾಡಿಕೊಡ್ತಾ ಇರ್ತದೆ ಆಕಾಶದ ಒಳಗೆ ತುಂಬಿದ ಭಗವಂತನ ಮಹಾ ಮಹಿಮೆ ಅದು ಬೃಹತ್ತಾಗಿರ್ತಕ್ಕಂಥ ಮಹಿಮೆ ಅದು ನಾವು ಹೇಳ್ತೇವೆ ಏನು ದೇವದ ಅವಕಾಶನೇ ಇಲ್ಲ ಅಂತ ಕೂಡ್ಲಿಕ್ಕೆ ಅವಕಾಶವೇ ಇಲ್ಲ ಅಂತ ಅವಕಾಶ ಇಲ್ಲದೆ ನಾವು ಏನೂ ಮಾಡಲಿಕ್ಕಾಗುವುದಿಲ್ಲ ಏನು ಮಾಡಬೇಕಾದರೂ ಆಕಾಶ ಅವಕಾಶ ಅದು ಬೇಕೇ ಬೇಕು ಆ ಅವಕಾಶವನ್ನು ಕೊಟವ ಯಾರು ಆಕಾಶದ ನಿಂತ ಅವಕಾಶಪ್ರದನಾದ ಭಗವಂತ ಆಕಾಶದಲ್ಲಿ ಕೂತು ಅವಕಾಶಪ್ರದನಾಗ್ತಾನೆ ಅದರಿಂದ ಅವಕಾಶಪ್ರದತ್ವ ಎಂಬಂತಹದ್ದು ಅದು ಭಗವಂತನ ಧರ್ಮ ಅದು ದೇವರದ್ದು ಧರ್ಮ ಆಕಾಶದ ಒಳಗೆ ಕೂತದ್ರಿಂದ ಆಕಾಶಕ್ಕೆ ಅಂತಹ ಶಕ್ತಿ ಅವಕಾಶ ಕೊಡತಕ್ಕಂತಹ ಶಕ್ತಿ ಅದನ್ನು ಗಗನ ಎಂಬುದರಿಂದ ದಾಸರೇ ಹೇಳಿದರು ಹೀಗೆ ಪಂಚಭೂತಗಳನ್ನು ನಮ್ಮ ಮುಂದೆ ಮುಂದೆ ಹೇಳ್ತಾರೆ ಮನ ನಪುಂಸಕ ಪುರುಷ ಭೂ ಸಲಿಲ ಅನಲ ಅನಿಲ ಗಗನ ಆಮೇಲೆ ಮನ ಮನ ಅಂದರೆ ಮನಸ್ಸು ಈ ಮನಸ್ಸಿನ ಒಳಗೆ ಭಗವಂತ ಮನೋನಾಮಕನಾಗಿದ್ದಾನೆ ಅದನ್ನು ಕರುಣಾಸಂಧಿಯಲ್ಲಿಯೂ ದಾಸರು ಹೇಳಿದರು ಮನಸ್ಸಿನಲ್ಲಿ ಕೂತು ಮನ ಎಂಬಂತಹ ಹೆಸರಿನಿಂದ ಭಗವಂತ ಪ್ರಸಿದ್ಧನಾಗಿದ್ದಾನೆ ಅಂತ ಮನ ಅಂದರೆ ದೇವರದ್ದೇ ಹೆಸರುಂಟು ಯಾಕೆಂದರೆ ಎಲ್ಲರ ಒಳಗೂ ಕೂತು ಮನನೆ ಮಾಡುವಂತಹ ಶಕ್ತಿ ಮಾಡಿಸುವ ಉಳ್ಳವ ಅದು ಭಗವಂತ ಒಬ್ಬ ಅದರಿಂದ ಮನ ಎಂಬಂತಹ ಹೆಸರು ಈ ಮನಸು ಅದ್ಭುತವಾದ ಪ್ರಪಂಚ ಇಂತಹ ಒಂದು ವಸ್ತು ಅತ್ಯದ್ಭುತ ಅಂದರೆ ಅತ್ಯದ್ಭುತವಾದ್ತು ಅದು ನಾವು ಸರಿಯಾಗಿ ಅದನ್ನು ಇಟ್ಟುಕೊಂಡರೆ ಸರಿಯಾಗಿರ್ತೇವೆ ಇಲ್ಲದ್ರೆ ಅದು ಬಹಳ ಶೋಚನೀಯವಾಗಿರ್ತಕ್ಕಂಥ ಅದು ಮನಸ್ನಲ್ಲಿ ಆಗಿದೆ ಆ ಸಾಮರ್ಥ್ಯ ಎರಡು ಸಾಮರ್ಥ್ಯ ಇದೆ ಅದು ಎಷ್ಟೂ ನಮ್ಮನ್ನು ಹಾಳು ಮಾಡುತ್ತೆ ಎಷ್ಟೂ ನಮ್ಮನ್ನು ರಕ್ಷಣೆ ಮಾಡುತ್ತೆ ರಕ್ಷಣೆ ಮಾಡುವ ಅಥವಾ ಹಾಳು ಮಾಡುವ ಎರಡೂ ಸಾಮರ್ಥ್ಯ ಆ ಮನಸ್ಸಿಗಿದೆ ನಾವು ಒಳ್ಳೆಯದಾಗುವುದೂ ಮನಸ್ಸಿನಿಂದ ಕೆಟ್ಟದಾಗುವುದೂ ಮನಸ್ಸಿನಿಂದ ಮನಸ್ಸು ಒಂದು ಪ್ರಬಲವಾಗಿರ್ತಕ್ಕಂತಹ ಒಂದು ಇಂದ್ರಿಯ ಅದನ್ನು ಮಗುವನ್ನು ಕಂಡ ಹಾಗೆ ಮನಸ್ಸನ್ನು ನಾವು ಚೆನ್ನಾಗಿ ರಕ್ಷಣೆ ಮಾಡಬೇಕಂತೆ ಹೇಗೆ ಮಗುವನ್ನು ಬೆಳೆಸ್ತೇವೆ ಒಳ್ಳೆಯ ಆಹಾರ ಕೊಟ್ಟು ಮನಸ್ಸನ್ನು ಅದೇ ರೀತಿಯಾಗಿ ಬೆಳೆಸ್ಬೇಕಂತೆ ಒಳ್ಳೆಯ ಆಹಾರ ಕೊಡಬೇಕು ಮನಸ್ಸಿಗೆ ಒಳ್ಳೆಯ ಆಹಾರ ಅಂದರೆ ಎರಡು ರೀತಿಯಲ್ಲಿ ಒಳ್ಳೆಯ ಆಹಾರ ಕೊಡಬೇಕು ಒಳ್ಳೆಯ ಆಹಾರ ಅಂತಂದರೆ ತಿನ್ನುವ ಆಹಾರ ಒಳ್ಳೆದಿರಬೇಕು ಯಾಕೆ ಚಂದೋಗ್ಯೋಪನಿಷತ್ತು ಹೇಳುವ ರೀತಿಯಲ್ಲಿ ನಾವು ತಿಂದ ಅನ್ನವನ್ನು ಮೂರು ವಿಭಾಗ ಮಾಡ್ತಾನಂತೆ ನಮ್ಮ ಸ್ವಾಮಿ ಅನ್ನ ತ್ರೇಧ ವಿಧಿಯುತ್ತೆ ಮೂರು ರೀತಿಯಾಗಿ ವಿಭಜನೆ ಮಾಡ್ತೇನೆ ಒಂದು ಮಾಂಸವಾಗಿ ಒಂದು ರಕ್ತವಾಗಿ ಇನ್ನೊಂದು ಯ ಸೂಕ್ಷ್ಮ ತನ್ಮನಃ ಅತ್ಯಂತ ಸೂಕ್ಷ್ಮವಾದ ಭಾಗ ಇದೆ ಅದು ಮನಸ್ಸಿಗೆ ಹೋಗಿ ಸೇರುತ್ತೆ ನಾವು ತಿನ್ನುವ ಆಹಾರ ಅದು ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತೆ ಮನಸ್ಸಿನೊಳಗೆ ಸೇರುತ್ತೆ ಮನಸ್ಸು ಆಗುತ್ತೆ ತಿನ್ನುವ ಸೂಕ್ಷ್ಮ ಭಾಗ ಮನಸ್ಸಿಗೆ ಸೇರಿದ್ರಿಂದ ನಾವು ಒಳ್ಳೆಯ ಆಹಾರ ಸ್ವೀಕಾರ ಮಾಡಿದರೆ ಮನಸ್ಸಿಗೆ ಒಳ್ಳೆಯ ಆಹಾರ ಸಿಕ್ಕಿತು ನಾವು ಕೆಟ್ಟ ಆಹಾರ ತಿಂದರೆ ಮನಸ್ಸಿಗೆ ಕೆಟ್ಟ ವಿಷಯ ಹೋಯ್ತು ಕೆಟ್ಟದ ಆಯಿತು ಅದನ್ನು ತಿನ್ನುವ ಆಹಾರ ಮನಸ್ಸಿನ ಮೇಲೆ ತುಂಬ ಪ್ರಭಾವ ಬೀರುತ್ತೆ ಏಕಾದಶಿ ದಿವಸ ನಾವು ಅನ್ನ ತಿಂದರೆ ಆಹಾರ ತಿಂದರೆ ಚಪಾತಿ ಪಚೀತಿ ಎಲ್ಲ ತಿಂದರೆ ಅದರ ಇದ್ದದ್ದೆಲ್ಲ ಮನಸ್ಸಿನೊಳಗೆ ಸೇರುತ್ತೆ ಈ ಅಂಗಡಿಯ ಬದಿಯಲ್ಲಿ ಎಲ್ಲ ಮಾರಾಟ ಮಾಡ್ತಾರೆ ಜಿಲೇಬಿ ಅದು ಇದು ಎಲ್ಲ ಮಾರಾಟ ಮಾಡಿರ್ತಾರೆ ಅದರಲ್ಲಿ ಎಲ್ಲ ಧೂಳು ಕೂತಿರ್ತದೆ ನೊಣ ಎಲ್ಲ ಸೇರಿರ್ತದೆ ಅದನ್ನು ತಿಂದ್ರೆ ಅದರ ಜೊತೆಗೆ ಧೂಳಿಗಣ ಒಳಗೆ ಹೋಗುತ್ತೆ ಏಕಾದಶಿ ದಿವಸ ಆಹಾರ ತಿಂದರೆ ಅದರೊಳಗಿದ್ದದ್ದು ಎಲ್ಲ ಸೇರುತ್ತೆಂತೆ ಮನಸ್ಸು ಏನಿರ್ತದೆ ಏಕಾದಶಿ ದಿವಸ ಆಹಾರದಲ್ಲಿ ಯಾನಿ ಕಾಣಿತ ಪಾಪಾನಿ ಬ್ರಹ್ಮಾಂಡಾಂತರ್ಗತಾನಿತ ಅನ್ನಮ್ಮಾಶ್ರಿತ್ಯಾಂಟೆ ಸಂಪ್ರಾಪ್ತೆ ಹರಿವಾಸರೆ ಏಕಾದಶಿ ಬಂತು ಅಂತಂದರೆ ಎಲ್ಲ ಪಾಪಗಳು ಕೂಡ ಆಹಾರದಲ್ಲಿ ಬಂದು ಸೇರಿಕೊಳ್ತೇವೆ ನೋಡಿ ಪಾಪಗಳಿಗೂ ಗೊತ್ತು ಯಾವಾಗ ಏಕಾದಶಿ ಯಾವಾಗ ಉಪವಾಸ ಮಾಡಬೇಕು ಎಲ್ಲಿ ಬರಬೇಕು ಅಂತ ಅಲ್ಲಿವರೆಗೆ ಬರಲಿಲ್ಲ ನಮ್ಮ ತಿನ್ನುವ ಅನ್ನದಲ್ಲಿ ಏಕಾದಶಿ ದಿವಸ ಓಡೋಡಿಕೊಂಡು ಬಂತು ನಮಗೆ ಪರಿಚಯ ಇಲ್ಲಾಂದರೆ ಹೇಗೆ ಪಾಪಗಳಿಗೆ ಗೊತ್ತದ್ದು ಏಕಾದಶಿ ಅಂತ ಆದ್ದರಿಂದ ಪಾಪದಿಂದ ಸುರಕ್ಷಿತರಾಗಬೇಕಾದರೆ ಮನಸ್ಸನ್ನು ಉಳಿಸಬೇಕಾಗಿದ್ದರೆ ಮನಸ್ಸಿನ ರಕ್ಷಣೆ ಆಗಬೇಕಾಗಿದ್ದರೆ ಅದನ್ನು ಒಳ್ಳೆಯ ಆಹಾರವನ್ನು ಕೊಟ್ಟು ರಕ್ಷಣೆ ಮಾಡಬೇಕು ದೇವರಿಗೆ ನಿವೇದಿತವಾದ ಆಹಾರವನ್ನೇ ಸ್ವೀಕರಿಸಬೇಕು ಆಗ ಮನಸ್ಸು ಒಳ್ಳೆಯದಾಗತ್ತೆ ಇದು ಒಂದಾಯಿತು ಒಂದು ಆಹಾರ ತಿನ್ನುವ ಆಹಾರ ಅದು ಮನಸ್ಸಿನ ಮೇಲೆ ಪ್ರಭಾವ ಬೀರುವಂಥದ್ದು ಇನ್ನೊಂದು ವಿಷಯಗಳನ್ನು ಕೊಡುವಂಥದ್ದು ಯಾವ ವಿಷಯ ಮನಸ್ಸಿಗೆ ಕೊಡ್ತೇವೆ ಅದಕ್ಕನುಗುಣವಾಗಿ ಮನಸ್ಸು ಸ್ಪಂದಿಸುತ್ತೆ ನಾವು ಕೆಟ್ಟ ವಿಷಯಗಳನ್ನೇ ಅದಕ್ಕೆ ಮನಸ್ಸಿಗೆ ಕೊಡ್ತಾ ಹೋದರೆ ಕೆಟ್ಟದ್ದನ್ನೇ ಆಲೋಚನೆ ಮಾಡ್ತಾ ಇತ್ತು ಒಳ್ಳೆದ್ದನ್ನು ಕೊಟ್ಟರೆ ಮೊದಲು ಹಿಡಿಸುವುದಿಲ್ಲ ಮತ್ತೆ ಅದು ಬಿಡಲಿಕ್ಕಾಗುವುದಿಲ್ಲ ಮನಸ್ಸಿನ ಸ್ವಭಾವ ಹಾಗೆ ಅದಕ್ಕೆ ಅಭ್ಯಾಸ ಮಾಡಬೇಕು ರುಚಿ ಹುಟ್ಟಿಸಬೇಕು ರುಚಿ ಹುಟ್ಟಿಸುವ ಕಷ್ಟ ಅದು ರೋ ರುಚಿಯಾಯಿತು ನಾವು ಬೇಕು ಅಂತ ಬಲಾತ್ಕಾರ ಮಾಡಿ ಟಿ ನೋಡಿ ಕ್ರಿಕೆಟನ್ನು ಅಭ್ಯಾಸ ಮಾಡಿಸಿಕೊಂಡು ಒದ್ದಾಡಿ ಮತ್ತೆ ಬಿಡ್ಲಿಕ್ಕಾಗದಿದ್ದ ಬಂಧನದಲ್ಲಿ ಸಿಲುಕಿ ಬೀಳುತ್ತೆ ಅದೇ ಮನಸ್ಸನ್ನು ಕೆಟ್ಟದರಿಂದ ಈಟೆಗೆ ತಂದು ಭಗವಂತನ ಕಡೆಗೆ ಭಗವಂತನ ವಿಚಾರ ಕಡೆದೇ ಮುಳುಗಿಸಿಬಿಟ್ರೆ ಅದು ಅಲ್ಲಿಂದ ಇಲ್ಲಿಗೆ ಬರುವುದಿಲ್ಲ ಅಲ್ಲಿಯೇ ನಿಂತಿರ್ತದೆ ಮನಸ್ಸಿನ ಕ್ರಮ ಹಾಗೆ ಆಟಕ್ಕೆ ಕರ್ಕೊಂಡು ಹೋದರೆ ಆಟ ನೋಟಕ್ಕೆ ಕರ್ಕೊಂಡು ಹೋದರೆ ನೋಟ ಓಟಕ್ಕೆ ಕರ್ಕೊಂಡು ಹೋದರೆ ಓಟ ಪಾಠಕ್ಕೆ ಕರ್ಕೊಂಡು ಹೋದರೆ ಪಾಠ ಅದು ಎಲ್ಲಿ ಕರ್ಕೊಂಡೋಗ್ತದೆ ಅಲ್ಲಿ ಅದಕ್ಕೆ ಸರಿಯಾಗಿ ಬೆಳೆಯುವಂಥದ್ದು ಹಾಗಾಗಿ ಬೆಳೆಸಲಿಕ್ಕೆ ನಮಗೆ ಅದು ಗೊತ್ತಿರಬೇಕು ಹೇಗೆ ಬೆಳೆಸಬೇಕು ಅಂತ ಗೊತ್ತಿರಬೇಕು ಅದನ್ನು ಒಳ್ಳೆಯ ರೀತಿಯಲ್ಲಿ ಬೆಳೆಸಿ ಒಳ್ಳೆದನ್ನೇ ಚಿಂತನೆ ಮಾಡಿ ಒಳ್ಳೆದ್ದನ್ನೇ ಕೊಡಬೇಕು ನಾವು ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ದಾಗ ಮಕ್ಕಳು ಯಾರಾದರೂ ಇದ್ದರೆ ಕೆಟ್ಟದ್ದನ್ನು ಮಕ್ಕಳ ಮುಂದೆ ನಾವು ಮಾತನಾಡುವುದಿಲ್ಲ ಮಾತನಾಡಬಾರ್ದು ಯಾಕೆಂದರೆ ಅದರ ವಿಷಯ ಮನಸ್ಸಿನೊಳಗೆ ಹೋಯಿತು ಅಂದರೆ ಅದು ಎಂಥದ್ದು ಜಿಜ್ಞಾಸೆ ಅದಕ್ಕೆ ಹೇಳಬೇಕಾಗುತ್ತೆ ಮನಸ್ಸು ಅಷ್ಟೇ ಅದರ ಮುಂದೆ ಕೆಟ್ಟದ್ದನ್ನು ಕೆಟ್ಟ ಸಾಹಿತ್ಯವನ್ನು ಓದಲಿಕ್ಕೆ ಹೋಗಬಾರ್ದು ಯಾವುದು ಒಳ್ಳೆಯದು ಅದನ್ನು ವ್ಯಾಸರು ಹೇಳಿದಾಗೆ ತದ್ವಾಯಸುಸಂತಿ ವ್ಯಾಸೆಯವರು ಹೇಳ್ತಾರೆ ಅದು ವಾಯಸ ತೀರ್ಥ ಅಂತ ಎರಡು ತೀರ್ಥ ಅಂತೆ ಒಂದು ವ್ಯಾಸತೀರ್ಥ ಒಂದು ವಾಯಸತೀರ್ಥ ಅಂತ ವಾಯಸತೀರ್ಥ ಅಂತಂದ್ರೆ ಕಾಗೆ ಸ್ನಾನ ಮಾಡುವ ನೀರು ಅಂತ ಒಂದರ್ಥ ಪೇಟೆಯವರಿಗೆ ಗೊತ್ತಿಲ್ಲ ಕಾಗೆಯೂ ಗೊತ್ತಿಲ್ಲ ಕಾಗೆ ಮುಳುಗುವ ನೀರೂ ಗೊತ್ತಿಲ್ಲ ಹಳ್ಳಿಯವರಿಗೆಲ್ಲರೂ ಗೊತ್ತಿದೆ ನನಗೆ ಕಾಗೆ ಕಾಗೆ ಹಾರತಾ ಇರ್ತದೆ ಕಾಗೆ ಬಂದು ಕೂಡುತ್ತೆ ಅದು ಸ್ನಾನ ಮಾಡುತ್ತೆ ಅದಕ್ಕೆ ಎಷ್ಟು ನೀರು ಬೇಕು ಅಂತ ಅಂದರೆ ಒಂದು ಇಷ್ಟೇ ನೀರು ಅದೇನು ಕೊಳಕಾದಷ್ಟು ಭಾರಿ ಖುಷಿ ಅದಕ್ಕೆ ಎಷ್ಟು ಗಲೇಜು ನೀರು ಅಷ್ಟು ಇಷ್ಟ ಅದಕ್ಕೆ ಅಲ್ಲಿ ಬರುತ್ತೆ ರೆಕ್ಕೆಯನ್ನು ಪಟಾ ಅಂತ ಎಡಿಸಲ ಬೆಳೆಯುತ್ತೆ ಈಚೆ ರೆಕ್ಕೆಯನ್ನು ಎಡಿಸಲ ಪಟ ಅಂತ ಬೆಳೆಯುತ್ತೆ ಸ್ಥಾನ ಆಯಿತು ಕೊಯ್ತು ನಮ್ಮದು ಈಗ ಸ್ನಾನ ಅಲ್ಲ ಅಷ್ಟೇ ನಲ್ಲಿ ನೀರು ಬರೆದಿದ್ದರೆ ಮತ್ತೆಂಥದ್ದು ಪಚ ಪಚ ಅಂತ ಕಾಗೆ ಸ್ನಾನ ಮಾಡಿದ ಹಾಗೆ ವ್ಯಾಸರು ಹೇಳೋದು ಇದನ್ನಲ್ಲ ವಾಯಸತೀರ್ಥ ಅಂತ ಅಂದರೆ ಕಾಗೆ ಹೇಗೆ ಕೊಳಕು ನೀರಲ್ಲಿ ಸ್ನಾನ ಮಾಡುತ್ತೆ ನಮ್ಮದು ಹಾಗೆ ಕೊಳಕು ನೀರಲ್ಲಿ ಸ್ನಾನ ಮಾಡ್ತೇವೆ ಸ್ನಾನ ಮಾಡ್ತೇವೆ ಅಂದರೆ ಅಲಂಕಾರಿಕ ಭಾಷೆ ನಮ್ಮನ್ನು ಎಲ್ಲಿ ಮುಳುಗಿಸ್ತೇವೆ ಅಂತಂದರೆ ಕೆಟ್ಟ ತೀರ್ಥದಲ್ಲಿ ಕೆಟ್ಟ ಗ್ರಂಥಗಳಲ್ಲಿ ಕೆಟ್ಟ ವಿಚಾರಧಾರೆಯಲ್ಲಿ ನಮ್ಮನ್ನು ಮುಳುಗಿಸ್ತೇವೆ ಕಾಗೆಗೆ ಕೆಟ್ಟ ತೀರ್ಥ ಕೆಟ್ಟ ನೀರು ಅಂದರೆ ಹೇಗೆ ಇಷ್ಟ ನಮ್ಮ ಮನಸ್ಸಿಗೂ ಕೂಡ ಕೆಟ್ಟದ್ದೇ ಇಷ್ಟ ಆಗುವ ಹಾಗೆ ಕೆಟ್ಟ ಪುಸ್ತಕವನ್ನೇ ಓದಲಿಕ್ಕೆ ಪ್ರಚೋದನೆ ಮಾಡ್ತೇವೆ ಕೆಟ್ಟದ್ದನ್ನೇ ನೋಡಲಿಕ್ಕೆ ನಾವು ಹೇಳಿಕೊಡ್ತೇವೆ ಹಾಗಾಗಿ ಕಾಗೆಗೆ ಕೆಟ್ಟ ನೀರು ಮಧ್ಯೆ ಬಿಡಲಿಕ್ಕಾಗುದಿಲ್ಲ ಎಷ್ಟೇ ಒಳ್ಳೆಯ ನೀರಿರಲಿ ಸ್ನಾನ ಮಾಡುವುದಿಲ್ಲ ಆ ಹೊಂಡದಲ್ಲೇ ಹೋಗಿ ಮುಳುಗಿ ಬರುತ್ತೆ ಮುಳುಗುವುದಲ್ಲ ರೆಕ್ಕೆ ಬಡಿದು ಬರುತ್ತೆ ಹಾಗೆಯೇ ನಮ್ಮದು ಕೂಡ ಸ್ಥಿತಿ ಆಗಬಾರದು ಮನಸ್ಸು ವಾಯಸತೀರ್ಥದಲ್ಲಿ ಸ್ನಾನ ಮಾಡಬಾರದು ವ್ಯಾಸ ತೀರ್ಥದಲ್ಲಿ ಸ್ನಾನ ಮಾಡಬೇಕು ವ್ಯಾಸರ ಗ್ರಂಥದಲ್ಲಿ ವ್ಯಾಸ ಸಾಹಿತ್ಯ ದಾಸ ಸಾಹಿತ್ಯದಲ್ಲಿ ನಮ್ಮ ಮುಳುಗಬೇಕು ಮುಳುಗಿದರೆ ಅದು ಸಾರ್ಥಕ ಹಾಗಾಗಿ ಅದು ಮನ ಮನ ಅಂತಂದರೆ ಅದು ಮನಸ್ಸು ಮನಸ್ಸಿನ ಬೆಳೆಸುವಂತಹ ಕ್ರಮ ಇದೆಲ್ಲ ಈ ಮನಸ್ಸಿಗೆ ಸಾಮರ್ಥ್ಯ ಏನು ಹೇಳಿದರೂ ನೆನಪಿಟ್ಟುಕೊಳ್ಳುತ್ತೆ ಅಷ್ಟು ಶಕ್ತಿ ಆ ಮನಸ್ಸಿಗಿದೆ ಏನೇನು ಹೇಳುತ್ತೇವೆ ಅದನ್ನೆಲ್ಲ ಮನಸ್ಸು ಕೇಳುತ್ತೆ ಹೇಳಬೇಕು ಆದರೆ ಇಷ್ಟೇ ವ್ಯತ್ಯಾಸ ಕೆಟ್ಟದ್ದನ್ನು ಒಂದು ದಿನ ಹೇಳಿದರೆ ಸಾಕು ಎಂದು ಮರೆಯುವುದಿಲ್ಲ ಒಳ್ಳೆದ್ದನ್ನು ಒಂದು ದಿವಸ ಹೇಳಿದರೆ ಸಾಕಾಗುವುದಿಲ್ಲ ಹತ್ತು ಸಲ ಹೇಳಬೇಕು ಆಮೇಲೆ ನೆನಪಿಟ್ಟುಕೊಳ್ಳುತ್ತೆ ಮತ್ತೆ ಮರೆಯುವುದಿಲ್ಲ ಇಷ್ಟೇ ವ್ಯತ್ಯಾಸ ಯಾಕೆ ಕೆಟ್ಟದ್ದು ಒಳ್ಳೆಯದು ಒಳ್ಳೆಯದು ಕೆಟ್ಟದ್ದು ವ್ಯತ್ಯಾಸ ಅದಕ್ಕೆ ಗೊತ್ತಿಲ್ಲ ಅದನ್ನು ನಾವು ತಿಳಿಸಿಕೊಡಬೇಕಾಗಿದೆ ಅಪ್ಪ ಇದು ಒಳ್ಳೆಯದು ಇದು ಕೆಟ್ಟದ್ದು ಚಿಂತನೆಯನ್ನು ನಾವು ಕೊಡಬೇಕಾದ್ರು ಅದು ಒಳ್ಳೆಯದು ಅಂತ ಗೊತ್ತಾದರೆ ಮತ್ತೆ ಮರೆಯುವುದಿಲ್ಲ ಇದು ಬೇಕಾದ್ದು ಅಂತ ಹೇಳಬೇಕು ಮೆಮರಿಯಲ್ಲಿ ಹೇಳಬೇಕದಕ್ಕೆ ಮೆಮರಿ ಇಟ್ಕೋ ಇದನ್ನು ಅಂತ ಹೇಳಬೇಕು ನಮ್ಮ ಕಂಪ್ಯೂಟರಿಗೆ ಹೇಳ್ತೇವಲ್ಲ ಮೆಮರಿ ಅಂತ ಸಿಚು ಬಿಟ್ಟರೆ ನೆನಪಿಟ್ಟುಕೊಳ್ಳುತ್ತೆ ನೀವು ಬಿಡು ಅಂತ ಹೇಳೋದ್ರಾಗೆ ಬಿಡುವುದಿಲ್ಲ ನಮ್ಮ ಮನಸ್ಸು ಹಾಗೆ ನೆನಪಿಟ್ಟುಕೋ ಅಂತ ಹೇಳಿದರೆ ಒಳ್ಳೆಯ ಕಂಪ್ಯೂಟರ್ ನೆನಪಿಟ್ಟುಕೊಳ್ಳುತ್ತೆ ಅದು ಮತ್ತೆ ಕಂಪ್ಯೂಟರ್ ಆದರೂ ಬ್ಯಾಡ ಅಂದರೆ ಬಿಟ್ಟು ಬಿಡುತ್ತೆ ಮನಸ್ಸು ಬಿಡೋದಿಲ್ಲ ಅದು ಯಾವತ್ತೂ ಬೇಕಾದರೂ ನೆನಪಿಟ್ಟುಕೊಳ್ಳುತ್ತೆ ಇಷ್ಟು ನೆನಪಿನ ಶಕ್ತಿ ಆ ಮನಸ್ಸಿಗಿದೆ ಅದ್ಭುತವಾದ ಕಂಪ್ಯೂಟರ್ ಆ ಮನಸ್ಸು ಆ ಮನಸ್ಸು ಏನು ಬೇಕಾದರೂ ಮಾಡಲಿಕ್ಕೆ ಸಮರ್ಥ ಏನು ಏನು ಬೇಕಾದರೂ ಮನಸ್ಸಿನಲ್ಲಿ ಶಕ್ತಿ ಇದೆ ನಾವು ಮನಸ್ಸಲ್ಲಿ ಆಲೋಚನೆ ಮಾಡಿದರೆ ಒಬ್ಬ ಹಾಳಾಗ್ಬೋದು ಮನಸ್ಸಲ್ಲಿ ಆಲೋಚನೆ ಮಾಡಿದರೆ ಅವನ ಜೀವನವೇ ವ್ಯರ್ಥ ಆಗ್ಬೋದು ಅಲ್ಲ ಮನಸ್ಸಿನಲ್ಲಿ ಒಳ್ಳೆಯ ಆಲೋಚನೆ ಮಾಡಿದರೆ ಎಷ್ಟು ಒಳ್ಳೆಯವನಾಗ್ಬೋದು ನಮ್ಮ ಮನಸ್ಸಿರುವುದು ಇಲ್ಲಿ ಇನ್ನೊಬ್ಬನ ಮೇಲೆ ಪ್ರಭಾವ ಬೀರಲಿಕ್ಕೆ ಸಾಧ್ಯ ಆ ಮನಸ್ಸಿಗೆ ಅಷ್ಟು ಶಕ್ತಿ ಇದೆ ನಾವು ಹೇಳ್ತೇವಲ್ಲ ವಿಲ್ಪವರ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ ವಿಲ್ಪವರ್ ಅಂದರೆ ಎಷ್ಟೇ ಅರ್ಥ ವಿಲ್ ಅಂದರೆ ಮನಸ್ಸಿನ ಶಕ್ತಿ ಇಲ್ಲಿ ಅದನ್ನು ನಾವು ಬೆಳೆಸಿಕೊಳ್ಬೇಕಂತ ಮನೋಶಕ್ತಿಯನ್ನು ನಾವು ಎಷ್ಟು ಬೆಳೆಸ್ತೇವೆ ಅಷ್ಟು ನಮ್ಮಲ್ಲಿ ಒಳ್ಳೆಯ ಸಾತ್ವಿಕತನ ಒಳ್ಳೆಯ ಸಾಧನೆ ಅದು ಬೆಳೀಲಿಕ್ಕೆ ಸಾಧ್ಯ ಆದ್ದರಿಂದ ಮನಸ್ಸು ಸಾಧನೆಯ ದೃಷ್ಟಿಯಲ್ಲಿ ದೊಡ್ಡ ಇಂದ್ರಿಯ ದೊಡ್ಡ ಕರಣ ದೊಡ್ಡ ಉಪಕರಣ ಮನಸ್ಸಿಲ್ಲದೆ ನಮ್ಮಿಂದ ಏನೂ ಮಾಡಲಿಕ್ಕಾಗುವುದಿಲ್ಲ ಮನಸ್ಸಿದ್ರೆ ಏನೂ ಮಾಡಲಿಕ್ಕಾಗುತ್ತೆ ಇಂತಹ ದೊಡ್ಡ ಇಂದ್ರಿಯ ಹಾಗಾಗಿ ಇನ್ನೊಂದು ಇಂದ್ರಿಯಗಳನ್ನು ಪಟ್ಟಿ ಮಾಡಬೇಕಿತ್ತು ದಾಸರು ಈ ನುಡಿಯಲ್ಲಿ ಎಲ್ಲದರ ಪ್ರತಿನಿಧಿಯಾಗಿ ಮನಸ್ಸನ್ನು ಒಂದನ್ನು ಮಾತ್ರ ಹೇಳಿದರು ಮುಂದೆ ಅಲ್ಲ ಅದರ ನಂತರದ ನುಡಿಯಲ್ಲಿ ಮತ್ತೆ ವಾಕ್ ಜಿಹ್ವ ಗ್ರಹಣ ಅಂತ ಪಟ್ಟಿ ಮಾಡಿ ಹೇಳುತ್ತಾರೆ ಅದರ ಒಳಗೂ ಭಗವಂತ ಇರ್ತಾನೆ ಈ ನುಡಿಯಲ್ಲಿ ಹೇಳುವಾಗ ಎಲ್ಲ ಇಂದ್ರಿಯಗಳಲ್ಲಿ ಅಧಿಪತಿಯಾದ ಮುಖ್ಯವಾಗಿರ್ತಕ್ಕ ಎಲ್ಲ ಮನಸ್ಸಿಗೂ ಮುಖ್ಯವಾಗಿ ಕಾರಣವಾಗಿರ್ತಕ್ಕಂತಹ ಇಂದ್ರಿಯ ಮನಸ್ಸು ಕಣ್ಣಿರ್ಲಿ ಆದರೆ ಮನಸ್ಸಿನ ಸಾಕಾರ ಇಲ್ಲದೆ ಹೋದರೆ ಕಣ್ಣು ನೋಡಲಿಕ್ಕೆ ಸಮರ್ಥ ಆಗುವುದಿಲ್ಲ ಕಣ್ಣು ನೋಡಬೇಕಾಗಿದ್ರೆ ಮನಸ್ಸಿನ ಸಾಕಾರ ಬೇಕು ಮನಸ್ಸಂಯೋಗಾಗ ಕಣ್ಣು ನೋಡಿದ್ರೆ ಗ್ರಹಣೆ ಆಗುತ್ತೆ ಕಿವಿ ಕೇಳಬೇಕು ಕಿವಿ ಹೀಗೆ ಇರುತ್ತೆ ಮನಸ್ಸಲ್ಲಿ ಇಲ್ಲದಿದ್ರೆ ಮನಸ್ಸಂಯೋಗ ಅಲ್ಲಿ ಆಗದೇ ಇದ್ರೆ ಕಿವಿ ಕೇಳ ಕೇಳ್ತಾ ಇರ್ತದಷ್ಟೇ ಏನು ಒಳಗೆ ಹೋಗೋದಿಲ್ಲ ಆದ್ದರಿಂದ ಜ್ಞಾನ ಬರಬೇಕಾಗಿದ್ದರೆ ಮನಸ್ಸಿಗೂ ಕಿವಿಗೂ ಸಂಬಂಧ ಆಗಬೇಕು ಮನಸ್ಸಿರಿದ್ರೆ ಕಿವಿ ಹೀಗೆ ಕಾಲು ಓಡಬೇಕಾಗಿದ್ದರೆ ಮನಸ್ಸಿನ ಸಾಕಾರ ಮಲ ಮೂತ್ರ ಅದರ ಬಗ್ಗೆ ನಮಗಂತೂ ಗೊತ್ತೇ ಇದೆ ಮನಸ್ಸು ಹೇಳಿದರೆ ಮಾತ್ರ ಇಲ್ಲಿದ್ರೆ ಇಲ್ಲ ಇಷ್ಟು ದೇವರು ನಮಗೆ ಅನುಗ್ರಹ ಮಾಡಿದ್ದಾನೆ ಎಲ್ಲ ಇಂದ್ರಿಯಗಳಿಗೆ ಬೇಕಾದಷ್ಟು ನಿಯಂತ್ರಣೆ ಮಾಡಲಿಕ್ಕೆ ಬೇಕಾಗಿರತಕ್ಕಂತಹ ಮೂಲ ಸ್ವಿಚ್ ಮನಸ್ಸು ನಮ್ಗೆ ಕೊಟ್ಟಿದ್ದಾನೆ ಇದನ್ನು ಉಪಯೋಗ ಮಾಡಿಕೊಳ್ಳಬೇಕು ಎಷ್ಟು ಸ್ತಂಭನೆ ಮಾಡಬಹುದು ಎಷ್ಟು ನಾವು ಬಿಡಬಹುದು ಎಷ್ಟು ಹಿಡಿಯಬಹುದು ಇಷ್ಟು ಅದ್ಭುತವಾದಂತಹ ಶಕ್ತಿ ಅದು ಮನಸ್ಸಿಗಿದೆ ಮನಸ್ಸಿನ ತಾಕತ್ತು ಅಂದರೆ ದೊಡ್ಡ ಸಾಮರ್ಥ್ಯ ಅದು ಆ ಮನಸ್ಸು ಏನೂ ಮಾಡಬಲ್ಲದು ಈ ಸಾಮರ್ಥ್ಯ ಎಲ್ಲಿಂದ ಬಂತು ಮನದೊಳಗಿದ್ದು ಮನ ಎನಿಸಿಕೊಂಬನು ಮನದೊಳಗಿದ್ದ ಭಗವಂತ ಮನ ಮನ ಮನ ಅಂತ ಹೇಳಿಸಿಕೊಳ್ಳಲು ಅವನು ಮನಸ್ಸು ಅಂತ ಆ ಭಗವಂತನಿಗೆ ಹೆಸರು ಒಳಗೆ ಮನನಾಮಕನಾದ ಮನೋನಾಮಕನಾದ ಭಗವಂತ ಅಲ್ಲಿ ಕೂತದ್ರಿಂದ ಮನಸ್ಸಿಗೆ ಇಷ್ಟು ಶಕ್ತಿ ಬಂತು ಅಂತ ದಾಸರು ನಮಗೆ ಇದರ ವಿವರಣೆಯನ್ನು ಕೊಟ್ಟಿದ್ದಾರೆ ಮನಸ್ಸಿನ ಒಳಗೆ ಮನೋನಾಮಕನಾಗಿ ಭಗವಂತ ಅಲ್ಲಿ ಇಲ್ಲದೆ ಹೋಗಿದ್ರೆ ನಮ್ಮ ದೇವರಿ ನಮ್ಮ ಮನಸ್ಸಿಗೆ ಇಷ್ಟು ಶಕ್ತಿ ಬರ್ತಿರಲಿಲ್ಲ ಇಂತಹ ಈ ಮನಸ್ಸಿನ ನಿಂತ ಮನೋನಾಮಕನಾದ ಭಗವಂತನ ಕಾರುಣ್ಯ ಅದು ಬರಿದೊಡ್ದು ಮನಸ್ಸಿನ ಒಳಗಿದ್ದ ಮನ ಎಂಬ ಹೆಸರಿನ ಅದು ಭಗವಂತ ಅದಕ್ಕೆ ಮನ ಅಂತ ಹೆಸರು ಈ ಸಾಧನೆಯಲ್ಲಿ ಅಂತ ನಾವು ಹೇಳಿದೆವು ಸಾಧನೆ ಅಂತಂದರೆ ಮನಪೂರ್ವಕವಾಗಿ ಮಾಡಿದಾಗ ಅದು ಸಾಧನೆ ಆಗ್ತದೆ ಮನಸ್ಸು ಇಲ್ಲದೆ ಮಾಡಿದಾಗ ಸಾಧನೆ ಆಗುವುದಿಲ್ಲ ಒಂದೇ ಕ್ರಿಯೆ ಒಂದೇ ಕ್ರಿಯೆ ಪೂಜೆ ಮಂಗಳಾರತಿ ಮಾಡೋದು ಅರ್ಚನೆ ಮಾಡೋದು ಅಭಿಷೇಕ ಮಾಡೋದು ಎಲ್ಲ ಕ್ರಿಯೆಗಳಿವೆ ಒಂದು ಯಾಂತ್ರಿಕವಾಗಿ ಮಾಡೋದು ಒಂದು ಮನಪೂರ್ವಕವಾಗಿ ಮಾಡೋದು ಯಾಂತ್ರಿಕವಾಗಿ ಮಾಡಿದರೆ ನಮಗೇ ಖುಷಿ ಇರುವುದಿಲ್ಲ ಮನಃಪೂರ್ವಕವಾಗಿ ಮಾಡಿದರೆ ಅವಾ ಎಷ್ಟು ಚೆನ್ನಾಗಾಯ್ತು ಪೂಜೆ ಅಂತ ನಾವು ಹೇಳ್ತೇವೆ ಅದರಿಂದ ಒಂದು ವಸ್ತುವನ್ನು ಕಾಣುವುದು ಮೊದಲು ಏನೇ ಇರಲಿ ಅದು ಮನಪೂರ್ವಕವಾದಾಗ ಅದರಲ್ಲಿ ತುಂಬ ಸಾಮರ್ಥ್ಯ ಸೇರ್ತದೆ ಅದಕ್ಕೆ ಸಾಧನೆ ಅಂತ ಹೇಳ್ತಾರೆ ಈ ಸಾಧನೆ ಆಗಬೇಕಾಗಿದ್ದರೆ ಮನಸ್ಸು ಮನಸ್ಸು ಬೇಕಾಗಿದ್ದರೆ ಮನಸ್ಸಿನ ಒಳಗಿದ್ದ ಮನೋನಾಮಕನಾದ ಭಗವಂತ ಬೇಕು ಸೈ ಸರ್ವ ಮನೋವೃತ್ತಿ ಪ್ರೇರಕ ಸಮುದಾಹ ಮಧ್ವಾಚಾರ್ಯರ ಭಾಷ್ಯದಲ್ಲೇ ಹೇಳ್ತಾರೆ ಸೈ ಸರ್ವ ಮನೋವೃತ್ತಿ ಪ್ರೇರಕಃ ನಾ ದೇವರ ಅದ್ಭುತ ಸಾಮರ್ಥ್ಯ ನೋಡಲಿಕ್ಕೆ ಈ ಮನಸ್ಸಿಗಿಂತ ಇನ್ನೊಂದು ಉದಾಹರಣೆ ಬೇಡ ಈ ಮನಸ್ನಲ್ಲಿ ಎಷ್ಟೊಂದು ಪರಿಣಾಮಗಳಾಗ್ತವೆ ಅರ್ತಿ ಫ್ರೀ ಕ್ಲೀ ಬೀರ್ ದೀರ್ ಸರ್ವಮ್ಮನೆಯೇವ ಅಂತ ಉಪನಿಷತ್ ಒಂದು ಇಷ್ಟು ದೊಡ್ಡ ಪಟ್ಟಿ ಮಾಡಿಕೊಟ್ಟಿದೆ ಮನಸ್ಸಿನದ್ದು ಎಷ್ಟು ಪರಿಣಾಮಗಳಿವೆ ಅಂತ ಎಷ್ಟಿದೆ ಅಂತಂದರೆ ಅರ್ತಿ ಫ್ರೀ ಕ್ಲೀ ಎಷ್ಟೆಲ್ಲ ಇದೆ ನಮಗೆ ದುಃಖ ಆಗುತ್ತೆ ದುಃಖ ಯಾವುದು ಮತ್ತೇನು ದುಃಖ ಅಲ್ಲಂತೆ ಮನಸ್ಸೇ ದುಃಖ ಅಂತೆ ಮನಸ್ಸಿನಿಂದಲೇ ದುಃಖ ಆಗೋದು ಮನಸ್ಸು ದುಃಖದ ದುಃಖಾತ್ಮಕವಾಗಿ ಪರಿಣಾಮ ಆಗುತ್ತೆ ಅದಕ್ಕೆ ನಾವು ಹೇಳುವುದೇನು ಅಳಬೇಡಿ ಅಂತ ಹೇಳುವುದಿಲ್ಲ ಏನನ್ನ ಮನಸ್ಸಿಗೆ ಹಚ್ಚಿಕೊಳ್ಬೇಡ್ರಿ ಅಂತ ಹೇಳಿದ್ರು ಆ ವಿಷಯವನ್ನು ಮನಸ್ಸಿಗೆ ಹಚ್ಚಿಕೊಂಡ್ರೆ ಹಚ್ಚುವುದು ಹಚ್ಚಿಕೊಳ್ಳುವುದಾದರೆ ತಿಳ್ಕೊಳ್ಳೋದು ಅಂತ ಅರ್ಥ ತಿಳ್ಕೊಂಡ್ರೆ ನಮಗೆ ದುಃಖ ಆಗುತ್ತೆ ಆದರೆ ಮನಸ್ಸು ದುಃಖಾತ್ಮಕವಾಗಿ ಪರಿಣಾಮ ಆಗುತ್ತೆ ಮನಸ್ಸು ಸುಖಾತ್ಮಕವಾಗಿ ಪರಿಣಾಮ ಆಗತ್ತೆ ಮನಸ್ಸು ಒಬ್ಬ ಎಷ್ಟು ರಿಯರ್ ಅಂತ ಭಾರಿ ಖುಷಿ ಪಡ್ತೇವೆ ಖುಷಿಯಾದ್ಯಾವುದರಿಂದ ಮನಸ್ಸಿನಿಂದಾಗಿ ಮನಸ್ಸು ಆನಂದ ಮನಸ್ಸು ದುಃಖ ಭಾರೀ ನಾಚಿಕೆ ಅಂತ ಹೇಳ್ತೇವೆ ನಾಚಿಕೆ ಅಂದರೆ ಅಂಥದ್ದು ಹೇಳಿದೆ ನಾಚಿಕೆ ಅಂದರೆ ಕಣ್ಮುಚ್ಚದ ಮುಚ್ಚುದಾ ನಾಚಿಕೆ ಅಂದರೆ ನಾಚಿಕೆ ಬಾಗಿಲಾಕಿ ಕೂಡದ ಯಾವುದು ಅಲ್ಲ ಅದು ಮನಸ್ಸಿನ ಪರಿಣಾಮ ಮನಸ್ಸಿನ ಮನಸ್ಸಿನಲ್ಲೇ ಒಂದು ಪರಿಣಾಮ ಆಗುವಂಥದ್ದು ನಾಚಿಗೆ ಆ ಮನಸ್ಸಲ್ಲಿ ಯಾವಾಗ ಪರಿಣಾಮ ಆಯಿತು ಹೊರಗಿನ ವಿಕಾರಗಳೆಲ್ಲ ಆಗಲಿಕ್ಕೆ ಪ್ರಾರಂಭ ಆಗುತ್ತೆ ಎಂತ ನಾಚಿಗೆಯ ಅಂತ ಅಂತ ಅದು ಧರ್ಮ ಅದು ಅದು ಅದರ ವಿಕಾರಗಳು ಖುಷಿಯಾದಾಗ ನಾವು ಹಾರಾಡ್ತೇವೆ ಕುಣಿತೇವೆ ಅದು ಖುಷಿಯಲ್ಲ ಖುಷಿಯ ಕೆಲಸ ಖುಷಿಯ ಕಾರ್ಯ ಖುಷಿಯಿಂದ ಆಗ್ತಕ್ಕಂತಹ ವಿಕಾರಗಳು ಹಾಗೆಯೇ ಲಜ್ಜ ಫ್ರೀ ಅಂತ ಕರೀತಾರೆ ಅದು ಕೂಡ ಮನಸ್ಸಿನದ್ದೇ ವಿಕಾರ ಅದರಿಂದ ಏನೆಲ್ಲ ಇದೆ ಒಂದು ಬೇರೆ ಬೇರೆ ಕ್ರಮಗಳು ಅದೆಲ್ಲ ಮನಸ್ಸಿನ ಪ್ರಭಾವಗಳು ಮನಸ್ಸಿನ ವಿಕಾರಗಳು ಮನಸ್ಸಿನ ದೋಷಗಳು ಇದೆಲ್ಲ ಆಗೋದು ಯಾರಿಂದ ಅದು ಭಗವಂತನಿಂದ ಮನದ ಒಳಗೆ ಕೂತ ಭಗವಂತನಿಂದಾಗಿ ಅದನ್ನು ದಾಸರು ಭಾಳ ಸೊಗಸಾಗಿ ಹೇಳಿದ್ದಾರೆ ಇದರಲ್ಲಿ ವ್ಯಾಪ್ತಿ ಸಂಧಿಯಲ್ಲೇ ಒಂದು ಹೇಳ್ತಾರೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತಂದರೆ ಅವ್ರು ಹೇಳೋ ಶಬ್ದ ಭಾಳ ಚೆನ್ನಾಗಿರ್ತದೆ ಮನ ವಿಷಯದೊಳಗಿರಿಸಿ ವಿಷಯವ ಮನದೊಳಗೆ ನೆಲೆಗೊಳಿಸಿ ದೇವರು ಏನು ಮಾಡ್ತಾರೆ ಅಂತಂದರೆ ಮನವನ್ನು ವಿಷಯದಲ್ಲಿ ಇಡ್ತಾನೆ ವಿಷಯಗಳನ್ನು ಮನದೊಳಗೆ ಇರಿಸ್ತಾನೆ ನಾಸರಿಗೆ ಅದ್ಭುತ ಕಂಡಿದೆ ಈ ಮನಸ್ಸಿನ ಬಗ್ಗೆ ಹೇಳುವಾಗ ಅದು ಹೌದಲ್ವ ಪ್ರಶ್ನೆ ಯಾವುದನ್ನೆಲ್ಲ ನೋಡಬೇಡ ಮನಸ್ಸು ಇಡಬೇಡ ಅಲ್ಲರಿ ಮನಸ್ಸು ಇಲ್ಲಿಂಟು ಅದರಲ್ಲಿ ಇಡುದು ಹೇಗೆ ಹೌದು ಮನಸ್ಸು ಅದರಲ್ಲಿ ಇಟ್ಟಿದ್ದೇವೆ ಅದರಲ್ಲಿ ಮನಸ್ಸಿಟ್ಟದ್ದು ಅಲ್ಲ ಅದನ್ನು ಮನಸ್ಸಲ್ಲಿಟ್ಟದ್ದು ಅದು ಹೌದಲ್ವಾ ನಾವು ಮನೆಗೆ ಬಂದಿದ್ದೇವೆ ಅದು ಆ ವಸ್ತು ನಮ್ಮ ಹಿಂದೆ ಮನೆಗೆ ಬರಿದೆ ಎಲ್ಲಿ ಮನಸ್ಸಿನೊಳಗೆ ಪ್ರವೇಶ ಮಾಡಿ ಅಂಗಡಿಗೆ ಹೋಗಿದ್ದೇವೆ ಬಣ್ಣ ಬಣ್ಣದ ವಸ್ತು ನೋಡಿದ್ದೇವೆ ಮನಸ್ಸು ಬಣ್ಣ ಬಣ್ಣದ ವಸ್ತುವಿನಲ್ಲಿ ನಿಂತಿತ್ತು ಮನೆಗೆ ಬರುವಾಗ ಆ ಬಣ್ಣ ಬಣ್ಣ ವಸ್ತುವನ್ನು ಮನಸ್ಸಿನಲ್ಲಿಟ್ಟು ನಾವು ತಂದಿದ್ದೇವೆ ಆದ್ದರಿಂದ ಅದು ಮನವನ್ನು ವಿಷಯದೊಳಗೆ ಇರಿಸಿ ವಿಷಯವನ್ನು ಮನಸ್ಸಿನೊಳಗೆ ನೆಲೆಗೊಳಿಸಿ ದಾಸರು ಹೇಳುವಾಗ ನೆಲೆಗೊಳಿಸಿ ಅಂತ ಶಬ್ದವನ್ನು ಬಳಸುತ್ತಾರೆ ನೆಲೆಗೊಳಿಸಿ ಅಂದರೆ ಸ್ಥಾಪನೆ ಮಾಡಿ ಅಂತ ಅರ್ಥ ಅಲ್ಲಿ ಚೆನ್ನಾಗಿ ಬೇರೂರು ಹಾಗೆ ಮಾಡ್ತಾನೆ ಅಂತೆ ಯಾಕೆ ಹೇಗೆ ಬೇರೂರು ಹಾಗೆ ಮಾಡ್ತಾನೆ ದಾಸರ ಶೇ ನಾವು ಕೇಳಬೇಕು ದಾಸರ ಹೇಳ್ತಾರೆ ಸಮೀಚೀನ ಇದು ಉಪಾಧೇಯವೆಂದು ಅರುಪಿ ಅಂತ ಹೇಳ್ತಾರೆ ಬಲು ನೂತನವಿದು ವಿದು ಉಪಾಧೇಯವೆಂದು ಅರುಪಿ ದೇವರು ನೆಲೆಗೊಳಿಸುವ ಕ್ರಮ ಹೇಗೆ ವಿಷಯವನ್ನು ಅಂದರೆ ಮೊದಾಲ್ ದೇವರು ಹೇಳ್ತಾರಂತೆ ಆ ಮನಸ್ಸು ಗೊತ್ತಾಗತ್ತೆ ಅಬ್ಬಾ ಅತಿನೂತನ ಇಂಥ ವಸ್ತು ನಾನು ಎಲ್ಲಿಯೂ ನೋಡಿಲ್ಲ ಅರಿ ಅಪರೂಪದ ವಸ್ತು ಅಂತ ಚಿಕ್ಕ ಮಗುವಿಗೆ ಬೆಲೂನ್ ಕಂಡ ಹಾಗೆ ಅತಿನೂತನ ವಸ್ತು ಇದು ಅಂತ ನೋಡ್ಲೇ ಇಲ್ಲ ಪಾಪ ಕಣ್ಣಲ್ಲಿ ಇಷ್ಟು ದೊಡ್ಡ ಊದಿದರೆ ಇಷ್ಟು ಊತ್ತ ದಪ್ಪಾಗೆ ಬಿಡುತ್ತೆ ಅಂತ ಖುಷಿ ಅದಕ್ಕೆ ಅದು ತೂತ ಆದರೆ ಏನು ಉಪಯೋಗ ಇಲ್ಲ ಅಷ್ಟು ಗಾಳಿ ಹೋಯಿತು ಅಂತ ಗೊತ್ತಿಲ್ಲ ಅದಕ್ಕೆ ಅತಿನೂತನ ಇದು ಅಂತ ಇಡೀ ಪ್ರಪಂಚ ಅಷ್ಟೇ ಒಂಚೂರು ಗಾಳಿ ಹೋದರೆ ಮತ್ತೇನಿಲ್ಲರು ಇಲ್ಲಿಂದ ಆರಂಭಿಸಿ ಅಲ್ಲಿವರೆಗೆ ಪಿಂಡಾಂಡದಿಂದ ಆರಂಭಿಸಿ ಬ್ರಹ್ಮಾಂಡದ ತನಕ ಗಾಳಿ ದೇವರು ಇರುವಷ್ಟು ಕಾಲ ಮಾತ್ರ ಆದರೆ ದೇವರು ಎಂಥ ಅಜ್ಜಾನ ಹುಟ್ಟಿಸ್ತಾನೆ ಬ ಅತಿನೂತನವಿದು ಬದುನೂತನವಿದು ಇದು ನೂತನ ಅಂದರೆ ನೂತನ ಇಷ್ಟು ಅದ್ಭುತ ಪ್ರಪಂಚದಲ್ಲಿ ಇಂಥ ವಸ್ತು ಇಲ್ಲ ಅಲ್ಲ ನೂತನ ಹೌದು ಇದು ಒಳ್ಳೇದಲ್ಲ ಅಂತಂದರೆ ಮನಸ್ಸಿಗೆ ಹೇಳ್ತದೆ ಸಮೀಚೀನವೆಂದು ದಾಸರು ಹೇಳ್ತಾರೆ ಭಾರಿ ಒಳ್ಳೆಯದು ಅಂತ ಜ್ಞಾನ ಹುಟ್ಟಿಸ್ತಾನೆ ಮನಸ್ಸಿಗೆ ಸಮೀಚೀನ ಇದರಲ್ಲಿ ಯಾವ ದೋಷವೂ ಇಲ್ಲ ಅಲ್ಲ ದೋಷ ಇದ್ರೆ ನಾವು ತೆಗೊಳ್ತೇವೆ ಜ್ಞಾನ ಬರುವ ಕ್ರಮನೇ ಹಾಗೆ ಇದು ಒಳ್ಳೆಯದು ಬೇಕೇ ಬೇಕು ಹಠ ಬಾರಿತನ ಅದು ಕೆಟ್ಟ ವಸ್ತುಗಳನ್ನು ಸ್ವೀಕಾರ ಮಾಡೋ ಕ್ರಮ ಹೀಗೆ ಸಮೀಚೀನ ಎಂದು ಕೊನೆಗೆ ಇದು ಉಪಾದೇಯವೆಂಬುದು ಬೇಕೇ ಬೇಕು ಅದು ಬರಲಿಲ್ಲ ಅಂದರೆ ಬೇಕೇ ಬೇಕು ಅದು ಬರಲಿಲ್ಲ ಅಂದರೆ ನಾನು ಸಾಯ್ತೇನೆ ಅಂತ ಉಪಾದೇಯವೆಂದು ಹೀಗೆ ಮನಸ್ಸನ್ನು ನೆಲೆಗೊಳಿಸ್ತಾನೆ ಅಂತೆ ಭಗವಂತ ಭಾರೀ ಖುಷಿ ನಮ್ಮ ದೇವರಿಗೆ ಏನು ಮಾಡ್ತಾನೆ ನಮ್ಮ ದೇವರು ಹೌದು ಅದನ್ನೆಲ್ಲ ಅದನ್ನೆಲ್ಲ ಸ್ವೀಕಾರ ಮಾಡಿದ ಅದು ಬಲುನೂತನ ಅಂತ ಹೇಳಿ ಸಮೀಚೀನ ಅಂತ ತಿಳಿ ಜ್ಞಾನ ಹುಟ್ಟಿಸಿ ಅದಕ್ಕೆ ಮನಸ್ಸಿಗೆ ಬೇರೂರಿಸಿ ಕೊನೆಗೆ ಉಪಾದೇಯ ಅಂತ ಮಾಡಿಸಿ ಅದು ತೆಕ್ಕು ಮನಸ್ಸಿನಲ್ಲಿ ನೆಲೆಗೊಳಿಸಿದ ಬೆಳಿಸಿದ ನೆಲೆಗೊಳಿಸಿ ಆ ವಿಷಯ ಸಿಕ್ಕಿದಲ್ಲ ಸಿಕ್ಕಿದ ಮೇಲೆ ಆದ ಸಾರಭಾಗ ಏನಿದೆ ಅದನ್ನು ಭಗವಂತ ಸ್ವೀಕರಿಸಿ ತನ್ನ ಸ್ವಲ್ಪಭೂತ ಸ್ವಾಖ್ಯರಸದಿಂದ ತೃಪ್ತನ ಆಗ್ತಾನೆ ಅಂತ ದಾಸರ ಹೇಳ್ತಾರೆ ಇಷ್ಟು ಮನದ ಸಾಮರ್ಥ್ಯ ಅದು ಸಮೀಚೀನ ಅಂತ ಹೇಳದೆ ಹೋದರೆ ನಾವು ವಸ್ತುವಂತೆ ತೆಕ್ಕೋರಲ್ಲ ಇದು ಉಪಾದೇಯ ಅಂತ ಗೊತ್ತಾಗದೆ ಹೋದರೆ ಅದನ್ನು ನಾವು ಸ್ವೀಕಾರ ಮಾಡುವುದಿಲ್ಲ ಸ್ವೀಕಾರ ಮಾಡಬೇಕಾಗಿದ್ದರೆ ಉಪಾದೇಯ ಎಂಬಂತಹ ಜ್ಞಾನ ನಮಗೆ ಬರಬೇಕು ಅಷ್ಟು ದೇವರು ಮಾಡಿಸ್ತಾನಂತೆ ಮಾಡಿಸಿ ನಮ್ಮಿಂದ ಅದನ್ನು ಸ್ವೀಕಾರ ಆಗುವ ಹಾಗೆ ಮಾಡ್ತಾನೆ ಇಷ್ಟು ಮನದ ಮೇಲೆ ಪ್ರಭಾವ ನಮ್ಮ ದೇವರದ್ದಿದೆ ಆದ್ದರಿಂದ ಒಂದು ಬೇಕು ಬೇಡ ಅಂತ ತೀರ್ಮಾನ ಮಾಡತಕ್ಕಂಥದ್ದು ಅದು ಮನಸ್ಸಿನಲ್ಲಿರತಕ್ಕಂಥದ್ದು ಅದಕ್ಕೆ ದಾಸರು ಒತ್ತು ಹೇಳಿದ್ದು ಈ ಮನದ ಒಳಗೆ ಮನನಾಮಕನಾದಂತಹ ಮನೋನಾಮಕನಾದಂತಹ ಸ್ವಾಮಿ ಇದ್ದಾನೆ ಅವರಿಗೆ ನಾವು ನಿತ್ಯ ನಾವು ಹೇಳಬೇಕಾದ್ದು ನಿಂದೇ ಎಲ್ಲ ಕೆಲಸ ಇದು ವಿಷಯದಲ್ಲಿ ಮನಸ್ಸನ್ನು ನೆಲೆಗೊಳಿಸುವುದು ಮನಸ್ಸಿನಲ್ಲಿ ವಿಷಯವನ್ನು ನೆಲೆಗೊಳಿಸುವಂಥದ್ದು ಸ್ವಾಮಿ ಹಾಗೆ ಮಾಡಬೇಡ ಅಂತ ನಾವು ಸ್ವಲ್ಪ ಹೇಳಬೇಕು ನಿನ್ನ ಪಾದದಲ್ಲಿಯೇ ನೆಲೆಗೊಳಿಸುವಂತ ನಾವು ನಿತ್ಯ ನಮಗೆ ಹೇಳಬೇಕು ಹಾಗೆ ನೆಲೆಗೊಳಿಸಬೇಕಾಗಿದ್ದರೆ ಮನಸ್ಸು ಅಲ್ಲಿಗೆ ಹೋಗಬೇಕು ಆಮೇಲೆ ಆ ಭಗವಂತನ ಪಾದ ಮನಸ್ಸಿಗೆ ಬರಬೇಕು ಎರಡೂ ಆಗುವುದಿಲ್ಲ ಮನಸ್ಸು ದೇವರ ಪಾದದ ಹತ್ರ ಪಾದ ನಮ್ಮ ಮನಸ್ಸಿನಲ್ಲಿ ನೆಲೆ ನಿಲ್ಲುವುದಿಲ್ಲ ಅದಾಗಬೇಕು ಅಂತ ದೇವರ ನಾವು ಕೇಳಬೇಕಂತೆ ಮನಸ್ಸಿನಲ್ಲಿ ಹತ್ರ ಹೇಳುವುದಲ್ಲ ಮನಸ್ಸಿನ ಭಗವಂತನಿಗೆ ನಾವು ನಿತ್ಯ ಹೇಳಿದರೆ ಆ ಮನಸ್ಸಿನಲ್ಲಿದ್ದ ಸ್ವಾಮಿ ನಮ್ಮ ಪ್ರಾರ್ಥನೆಯನ್ನು ಮನ್ನಿಸ್ತಾನೆ ಅಂತ ದರ್ಶನ ಕೊಡ್ತಾನೆ ನಾರದರಿಗೆ ಹೇಗೆ ಒಂದು ಕ್ಷಣ ಕಾಲ ಮಿಂಚಿ ದರ್ಶನ ಕೊಟ್ಟ ಹೀಗೆ ದಾಸರು ತನ್ನ ಅನುಭವವನ್ನು ನಮ್ಮ ಮುಂದೆ ಇಡುತ್ತಾರೆ ಮನಸ್ಸಿನಲ್ಲಿ ತುಂಬಿದ ಭಗವಂತ ಮನೋನಾಮಕನಾಗಿ ವ್ಯಾತನಾಗಿ ಇದ್ದಾನೆ ಅಂತ ಮನಸ್ಸಿನೊಳಗೆ ತುಂಬಿದ್ದಾನೆ ಅಂತ ಅರ್ಥಾತ್ ಎಲ್ಲ ಇಂದ್ರಿಯಗಳ ಒಳಗೂ ಭಗವಂತ ತುಂಬಿದ್ದಾನೆ ಅಂತ ಶಶಿ ಬಾನು ಆಕಾಶದಲ್ಲಿ ಇರತಕ್ಕಂತಹ ನಾನು ಹೇಳಿದ್ದೆ ಪ್ರಾರಂಭದಲ್ಲಿ ಎರಡು ವಿಭಾಗ ನಾವು ಮಾಡಿಕೊಂಡ್ರೆ ಚೇತನ ಅಚೇತನ ಅಂತ ಎರಡು ವಿಭಾಗ ಮಾಡಿಕೊಂಡ್ರೆ ಮತ್ತೆ ಅಚೇತನದಲ್ಲಿ ಮೇಲೆ ಕೆಳಗೆ ಅಂತ ವಿಭಾಗ ಮಾಡಿಕೊಂಡ್ರೆ ಶಶಿ ಬಾನು ಅಂತ ಶಶಿ ಬಾನು ಅಂದರೆ ಚೇತನನೂ ಹೌದು ಅಚೇತನ ಎಲ್ಲವೂ ಅಷ್ಟೇ ಚೇತನ ಅಚೇತನ ಎರಡೂ ಹೌದು ಮನಸ್ಸು ಅಂದರೆ ಜಡವೂ ಹೌದು ಮನಸ್ಸು ಅಂದರೆ ಚೇತನನೂ ಹೌದು ಮನಸ್ಸು ಅಂತ ಹೇಳುವಾಗ ಮುಂದೆ ದಾಸರು ಹೇಳ್ತಾರೆ ತಪ್ಪತಿ ಎಲ್ಲರನ್ನೂ ಇಟ್ಟುಕೊಳ್ಬೇಕು ಅಂತ ಹೇಳ್ತಾರೆ ಮನಸ್ಸು ಅಂದರೆ ಮನಸ್ಸಿನ ಪತಿಯಾಗಿರ್ತಕ್ಕಂಥ ಸ್ಕಂದನ ಇಂದ್ರ ರುದ್ರ ಎಲ್ಲರನ್ನೂ ಇಟ್ಟುಕೊಳ್ಬೇಕು ಎಲ್ಲರನ್ನೂ ಗ್ರಹಣ ಮಾಡಲಿಕ್ಕಿದೆ ಅದರಿಂದ ಒಂದು ರೀತಿಯಲ್ಲಿ ಚೇತನನೇ ಅದು ಜಡ ನಮಗೆ ಮನಸ್ಸು ಅಂದರೆ ಹೊರಗಿನ ದೃಷ್ಟಿಯಲ್ಲಿ ಕಂಡು ಹಾಕೋದು ಜಡ ಅಂತ ನಾವು ಇಟ್ಟುಕೊಂಡ್ರೆ ಖಗೋಳದಲ್ಲಿರ್ತಕ್ಕಂಥ ಜಡ ಪ್ರಪಂಚಕ್ಕೆ ನಾವು ಬಂದರೆ ಶಶಿ ಬಾನು ಅಂತ ದಾಸರು ಹೇಳ್ತಾರೆ ಒಬ್ಬ ಇದ್ದಾಗ ಒಬ್ಬ ಇರುವುದಿಲ್ಲ ಎಂಥ ಅಡ್ಜಸ್ಟ್ಮೆಂಟ್ ನೋಡಿ ನಾವಲ್ಲಿ ಬಂದರೆ ಎಲ್ಲ ಬರುತ್ತೆ ಇಲ್ಲದಿದ್ರೆ ಎಂಥದೂ ಇಲ್ಲ ಕ್ರಮವೇ ಹಾಗೆ ಒಂದ್ಸಲ ಮನೆ ಲೈಟ್ ಕೆಟ್ಟು ಹೋಯಿತು ಎಲ್ಲ ಲೈಟ್ ಕೆಟ್ಟು ಹೋಯಿತು ಬ್ಯಾಟ್ರಿ ಕರೆಂಟ್ ಕೆಟ್ಟು ನಮ್ಮ ತಲೆನೂ ಕೆಟ್ಟು ಎಲ್ಲ ಕೆಟ್ಟು ಹೋಗೋದೇ ಜಾಸ್ತಿ ಬಂದರೆ ಎಲ್ಲ ಬಂತು ಬ್ಯಾಟ್ರಿ ಸರಿ ಆಯಿತು ಬಂತು ಎಲ್ಲ ಆಯಿತು ಹೀಗೆ ನಮ್ಮ ವ್ಯವಸ್ಥೆಗಳೆಲ್ಲ ಅವ್ಯವಸ್ಥಾಮಯ ನಮ್ಮ ದೇವರದ್ದು ವ್ಯವಸ್ಥೆ ಎಷ್ಟು ಚೆನ್ನಾಗಿರ್ತದೆ ಸೂರ್ಯ ಬಂದಾಗ ಚಂದ್ರ ಇಲ್ಲ ಚಂದ್ರ ಬಂದಾಗ ಸೂರ್ಯ ಇಲ್ಲ ಇಬ್ಬರೂ ಬೇಕು ನಮಗೆ ವಿಭಾಗ ಮಾಡಿಕೊಂಡ್ರು ಅವರು ನಾನೊಮ್ಮೆ ಇರ್ತೇನೆ ನೀನೊಮ್ಮೆ ಬಾನು ಅವರು ಎಷ್ಟು ಹೊಂದಾಣಿಕೆಂದರೆ ಗಂಟೆ ಪ್ರಕಾರ ಬರ್ತಾರೆ ಅದರಲ್ಲಿ ಏನು ಬದಲಾವಣೆಗಳಿಲ್ಲ ಶಶಿ ಬಾನು ನಮ್ಮ ಇಡೀ ಜೀವನಕ್ಕೆ ಗಂಟೆ ಗಡಿಯಾರ ಅಂತಂದರೆ ಶಶಿ ಮತ್ತೆ ಬಾನು ಹಿಂದಿನ ಕಾಲದಲ್ಲಿ ಅಷ್ಟೇ ಸೂರ್ಯ ಉದಯ ಪ್ರತೀಕ್ಷೆ ಮಾಡ್ತಿದ್ದರು ಉದಯಿಸ್ತಾ ಎಷ್ಟು ಗಂಟೆ ನೋಡ್ತಿದ್ದರು ಗೊತ್ತಾಗ್ತಿತ್ತು ಅವರಿಗೆ ಹೀಗೆ ಶಶಿ ಅವರು ಗಡಿಯಾರದ ಮುಳ್ಳು ಯಾವ ಗಡಿಯಾರದ ಮುಳ್ಳು ನಮ್ಮ ಜೀವನದ ಗಡಿಯಾರದ ಮುಳ್ಳು ಶಶಿ ಒಂದು ದಿವಸ ಉದಯಿಸಿದ ನಮ್ಮ ಜೀವನದಲ್ಲಿ ಒಂದು ದಿನ ಮೈನಸ್ಸು ಒಂದು ತಿಂಗಳು ಉದಯಿಸಿದ ನಮ್ಮ ಜೀವನದಲ್ಲಿ ಒಂದು ತಿಂಗಳು ಮೈನಸ್ಸು ಅಲ್ವಾ ಜೀವನದ ಗಡಿಯಾರ ಅಲ್ವಾ ಮುಂದೆ ಎಷ್ಟು ಅಂತ ಅಲ್ಲ ಇಷ್ಟು ಮೈನಸ್ ನಮ್ಮ ನೆನಪಿಟ್ಟುಕೊಳ್ಬೇಕು ನಮಗೆ ಖುಷಿಯೇನು ಗೊತ್ತೋ ಏ ನಾನು ಇನ್ನೂ ಒಂದು ಅರವತ್ತು ವರ್ಷ ಬದುಕ್ತೇನೆ ಎಂಬತ್ತು ವರ್ಷ ಬದುಕ್ತೇನೆ ಅಂತ ಭಾರಿ ಖುಷಿ ನಮಗೆ ಅದಲ್ಲ ನನಗೆ ಮೈನಸ್ ಎಷ್ಟಾಯ್ತು ನೋಡು ಅಂತ ಹೇಳ್ತಾರೆ ಇಷ್ಟು ಹೋಯಿತು ಹೋಯಿತು ಹೋಯಿತು ಇದರ ಬಗ್ಗೆ ನೀನು ಚಿಂತನೆ ಮಾಡುವುದು ಶಶಿ ಬಾನು ನಮ್ಮ ಆಯುಷ್ಯವನ್ನು ಅಳೆಯುವುದು ಭಾಗವತ ಅಲ್ಲಿ ಭಾಳ ಸುಂದರವಾಗಿದ್ದನ್ನು ಹೇಳ್ತಾರೆ ಉದ್ಯನ್ ಅಸ್ತಂಚ ಅನ್ನು ಉದಯಿಸಿದರೆ ಅಸ್ತಮಿಸಿದರೆ ನಮ್ಮ ಜೀವನದಲ್ಲಿ ಇಷ್ಟನ್ನು ಕಿತ್ತುಕೊಂಡು ಹೋಗ್ತಾನೆ ಸೂರ್ಯ ಉದಯಿಸಿದ್ದು ಹೌದು ಉದಯಿಸುವಾಗ ನಮ್ಮ ನಮ್ಮ ಜೀವನದಲ್ಲಿ ಇಷ್ಟು ಇಷ್ಟು ಇಷ್ಟು ಕಸಿದುಕೊಂಡು ಹೋಗ್ತಾನೆ ಆದ್ದರಿಂದ ಶಶಿ ಅಲ್ಲ ಬಾನು ಅಲ್ಲ ನಮ್ಮ ಆಯುಷ್ಯವನ್ನು ಕಬಳಿಸಿದ್ದು ಅದರ ಒಳಗಿದ್ದ ಭಗವಂತ ಆಯುಷ್ಯವನ್ನು ಕಬಳಿಸತಕ್ಕಂಥದ್ದು ಶಶಿ ಭಾನು ನಮ್ಮ ಜೀವನದಲ್ಲಿ ಪ್ರಧಾನವಾಗಿರತಕ್ಕಂಥದ್ದು ಸೂರ್ಯ ಚಂದ್ರ ಬೆಳಿಗ್ಗೆ ಸೂರ್ಯನ ಪ್ರಕಾಶ ರಾತ್ರಿ ಚಂದ್ರನ ಪ್ರಕಾಶ ಸೂರ್ಯ ನಮ್ಮ ಉಪಾಸನೆಯಲ್ಲಿ ಪ್ರಮುಖ ನಾವು ಉಪಾಸನೆ ಮಾಡುವಾಗಲೇ ಸೂರ್ಯನ ಒಳಗಿದ್ದ ಭಗವಂತನನ್ನು ಉಪಾಸನೆ ಮಾಡಿತು ಪ್ರೋದ್ಯತೆ ಆದಿತ್ಯ ವರ್ಣಶ್ಚ ಸೂರ್ಯಮಂಡಲದ ಒಳಗಿದ್ದ ವಾಯುದೇವರಲ್ಲಿ ನೆಲೆಸಿದ್ದ ಭಗವಂತನಿಗೆ ಅರ್ಘ್ಯಪ್ರಧಾನ ಅಲ್ಲಿರತಕ್ಕಂತಹ ಭಗವಂತನನ್ನು ಮನಸ್ಸಲ್ಲಿ ಸ್ಮರಿಸಿ ಗಾಯತ್ರಿ ಚಿಂತನೆ ಇದು ನಮ್ಮದು ಉಪಾಸನೆಯ ಮುಖ ಗಾಯತ್ರಿಯಲ್ಲಿ ಯಾವುದೇ ಉಪಾಸನೆ ಮಾಡುವಾಗ ಸೂರ್ಯನನ್ನಿಟ್ಟುಕೊಂಡು ಉಪಾಸನೆ ಮಾಡ್ತೇವೆ ಅಗ್ನಿ ಆರಾಧನೆ ಮಾಡುವಾಗಲೂ ಕೂಡ ಸೂರ್ಯೋದಯ ಆಗಬೇಕು ಉದಿತೇ ಅಂತ ನಮ್ಮಲ್ಲಿ ಪದ್ಧತಿ ಬಂತು ಸೂರ್ಯನಿಂದಾಗಿ ನಾವು ಯಜ್ಞಯಾಗಾದಿಗಳನ್ನು ಮಾಡುವಂಥದ್ದು ಸೂರ್ಯ ಚಂದ್ರ ಚಂದ್ರನೂ ಕೂಡ ಮಾಸದ ದೇವತೆ ಮಾಸ ನಿಯಾಮಕ ಅದರಿಂದಲೇ ಸೌರಮಾನ ಚಾಂದ್ರಮಾನ ಈ ವಿಭಾಗಗಳು ನಮ್ಮಲ್ಲಿ ಸೌರಮಾನ ಚಾಂದ್ರಮಾನ ಸೂರ್ಯ ರಾಶಿಯಿಂದ ರಾಶಿಗೆ ಹೋಗುವಾಗ ಅದು ಸೌರಮಾನ ಚಂದ್ರ ಒಂದು ಚಕ್ರ ತಿರುಗಿದರೆ ಅಂದರೆ ಮೂವತ್ತು ದಿವಸ ಸುಮಾರಾಗಿ ತಿರುಗಿದರೆ ಒಂದು ತಿಂಗಳು ಒಂದು ಹುಣ್ಣಿಮೆ ಒಂದು ಅಮಾವಾಸ್ಯೆ ಹೀಗಾದರೆ ಅದು ಚಾಂದ್ರಮಾನ ಈ ಸೌರಮಾನ ಚಾಂದ್ರಮಾನ ಇದು ಕೆಲವು ಸಲ ಹೆಚ್ಚುಗಳವೆ ಆಗುತ್ತೆ ಐದು ವರ್ಷಗಳಿಗೆ ಒಂದು ಸಲ ಹೆಚ್ಚು ಕಡಿಮೆ ಆಗುತ್ತೆ ಹೇಗೆ ಅಂತಂದರೆ ಅದು ಇದು ಮೂವತ್ತು ದಿವಸಕ್ಕೆ ಸುಮಾರಾಗಿ ಒಂದು ತಿಂಗಳು ಚಂದ್ರಮಾನ ಪ್ರಕಾರ ಸೌರಮಾನ ಪ್ರಕಾರ ಹಾಗಲ್ಲ ಅದು ಮೂವತ್ತೊಂದು ದಿವಸವೂ ಬರುತ್ತೆ ಮೂವತ್ತು ದಿವಸವೂ ಬರುತ್ತೆ ಒಂದೊಂದು ದಿವಸಗಳು ಜಾಸ್ತಿ ಆಗುವುದಿಲ್ಲ ಒಂದು ವರ್ಷಕ್ಕೆ ಸುಮಾರಾಗಿ ಆರು ದಿವಸ ಚಂದ್ರಮಾನ ಪ್ರಕಾರ ಅದು ಕಡಿಮೆ ಆಗುತ್ತೆ ಸೌರಮಾನದಲ್ಲಿ ಜಾಸ್ತಿ ಆಗುತ್ತೆ ಚಂದ್ರಮಾನದಲ್ಲಿ ಕಡಿಮೆ ಆಗುತ್ತೆ ಐದು ವರ್ಷ ಆದಾಗ ಅದಕ್ಕೆ ಲೆಕ್ಕಾಚಾರ ಮಾಡಿದರು ಹಾಗಾದರೆ ಸೌರಮಾನ ಪ್ರಕಾರ ಅಲ್ಲಿ ತಿಂಗಳಾಗಿರ್ತದೆ ಚಾಂದ್ರಮಾನ ಪ್ರಕಾರ ಒಂದು ಕಡಿಮೆ ಆಗುತ್ತೆ ಅದಕ್ಕೇನು ಮಾಡಿದರು ಒಂದು ಅಧಿಕ ಮಾಸ ಅಂತ ಲೆಕ್ಕಾಚಾರ ಮಾಡಿದರು ಅಲ್ಲಿ ಎರಡು ಸಂಕ್ರಮಣದ ಮಧ್ಯದಲ್ಲಿ ಎರಡು ಅಮಾವಾಸ್ಯಗಳು ಬಂದರೆ ಆವಾಗ ಅದನ್ನು ಒಂದು ತಿಂಗಳಲ್ಲಿ ಎರಡು ಅಮಾವಾಸ್ಯ ಬರುತ್ತೆ ಅದನ್ನು ಅಧಿಕ ಮಾಸ ಅಂತ ಪರಿಗಣನೆ ಮಾಡಿದ್ರು ಅಂದರೆ ಚಾಂದ್ರಮಾನ ಸೌರಮಾನವನ್ನು ಲೆಕ್ಕಾಚಾರ ಸಮತೋಲನೆ ಮಾಡಲಿಕ್ಕೋಸ್ಕರವಾಗಿ ಸೌರಮಾನದ ಪ್ರಕಾರ ಜಾಸ್ತಿಯಾಗಿ ಚಂದ್ರಮಾನದ ಪ್ರಕಾರ ಕಡಿಮೆಯಾಗಿ ಬೇಗ ಕಾಲ ಅದು ಮುಗಿದಾಗ ಕಾಲ ಬೇಗ ಮುಗಿಯಿತು ಆವಾಗ ಆ ಕಾಲವನ್ನು ಸರಿಪಡಿಸಬೇಕಲ್ಲ ಅದಕ್ಕೇನು ಮಾಡಿದ್ರು ಚಂದ್ರ ಒಂದು ತಿಂಗಳು ಅಂತ ಹೇಳಿದ್ರು ಯಾಕೆ ನೀನು ಇಷ್ಟು ಬೇಗ ಓಡಿದ್ರೆ ನನಗೆ ಬರಲಿಕ್ಕೆ ಅಂತ ಸೂರ್ಯ ಹೇಳ್ತಾನೆ ಸೂರ್ಯ ಓ ನಿಧಾನ ಚಂದ್ರ ವೇಗವಾಗಿ ಹೋದ ಎಷ್ಟು ಬೇಗ ಹೋದ ಅಂತಂದರೆ ವರ್ಷಕ್ಕೊಂದು ಆರು ದಿನ ಬೇಗ ಹೋದ ಐದು ವರ್ಷದಾಗ ಮೂವತ್ತು ದಿವಸ ಬೇಗವಾದ ಹೇಳಿದ್ರು ಸೂರ್ಯ ಇಷ್ಟು ಬೇಗ ಹೋದರೆ ರಗಳಾಗಿ ಬಿಡುತ್ತೇನೆ ಮತ್ತೇನು ಮಾಡುವ ಹಾಗಾದರೆ ಒಂದು ತಿಂಗಳು ಹಾಗೇ ನಿಂತುಕೋ ಅದೇನದು ಅಧಿಕ ಮಾಸ ಅಂತ ಹೇಳಿದ್ರು ಯಾಕಿದೆ ಅಧಿಕ ಮಾಸ ಅಧಿಕನಾದ ಭಗವಂತನಿಗೆ ಪ್ರಿಯವಾದ ಮಾತ ಇದು ಪುರುಷೋತ್ತಮನ ಮಾತ ಇದು ಭಗವಂತನೇ ನೆಲೆಸಿದ ಇದು ಅಂದರೆ ಚಂದ್ರನ ಮೇಲೆ ಪ್ರೀತಿ ಹಾಗಾಗಿ ಚಂದ್ರನ ಮಾನದ ಪ್ರಕಾರ ಒಂದು ತಿಂಗಳು ಜಾಸ್ತಿ ಆದಾಗ ಅದರ ಒಳಗೆ ನಿಂತು ಭಗವಂತ ಪುರುಷೋತ್ತಮ ನೆನೆಸಿದ ಚಂದ್ರ ಅಂತ ಅವರಿಗೆ ಹೆಸರು ಚಂದ್ರ ಅಂತಂದರೆ ಖುಷಿ ಕೊಡುವವ ಅಂತ ಅರ್ಥ ಸಂಸ್ಕೃತದಲ್ಲಿ ಆಹ್ಲಾದಕ ಅಂತ ಅರ್ಥ ಚಂದ್ರ ಖುಷಿ ಕೊಡುವವನೇ ಮಕ್ಕಳಿಗೆ ಭಾರೀ ಖುಷಿ ರಾಮದೇವರ ಬಗ್ಗೆ ದಾಸರು ಹಾಡೇ ಹಾಡಿದ್ದಾರೆ ಅವ್ರು ಚಂದ್ರ ಬೇಕು ಅಂತ ರಾಮಚಂದ್ರ ಹಠ ಹಿಡಿದ ಕೊನೆಗೆ ಕನ್ನಡಿಯಲ್ಲಿ ಹಿಡಿದುಕೊಟ್ರು ಅಂತ ಇನ್ನೊಬ್ಬರು ಹೇಳಿದರು ಶಸರಲ್ಲೇ ಚಂದ್ರ ಅಂತ ಕೊಟ್ಟರು ಅಂತ ಅಂತ ಅಂತ ಚಂದ್ರ ಅಂದರೆ ಮಕ್ಕಳಿಗೆ ಇಷ್ಟ ಅಂತ ಅಷ್ಟ ರಾಮನಿಗೆ ಇಷ್ಟ ಅಂತ ಏನಲ್ಲ ರಾಮ ಸೂರ್ಯವಂಶದಲ್ಲಿ ಬಂದವ ಚಂದ್ರ ಇಷ್ಟ ಅಂತ ಹೇಳ್ತಾರೆ ರಾಮ ಮಕ್ಕಳಿಗೆ ದೇವರಿಗೆ ಎಲ್ರಿಗೂ ಇಷ್ಟವಾಗಿರ್ತಕ್ಕಂಥದ್ದು ಕೃಷ್ಣನಿಗೆ ಚಂದ್ರ ಅಂದರೆ ತುಂಬ ಇಷ್ಟ ಯಾಕಂದರೆ ಆ ವಂಶದಲ್ಲೇ ಬಂದವ ಆದರೆ ಚಂದ್ರನಿಗೆ ಅರ್ಗೆ ಕೊಡೋದು ಅದೆಲ್ಲ ಇದೆ ಚಂದ್ರನ ಮಾಧ್ಯಮದಲ್ಲಿಯೂ ಕೂಡ ಪೂಜೆ ಬೇರೆ ಬೇರೆ ಆ ಪೂಜೆಯನ್ನು ಮಾಡ್ತೀವಿ ಹೀಗೆ ಸೂರ್ಯ ಚಂದ್ರರು ರಾತ್ರಿ ಹಗಲಾಗಿ ನಿಂತು ಒಳ್ಳೆಯ ಪ್ರಕಾಶವನ್ನು ಕೊಡತಕ್ಕಂಥವರು ಸೂರ್ಯನ ಪ್ರಕಾಶ ಎಷ್ಟು ಎಷ್ಟು ಎಷ್ಟು ದುಡ್ಡು ಕೊಡಬೇಕಾಗಿಲ್ಲ ಕರೆಂಟಿಗಾದರೆ ಎಷ್ಟು ದುಡ್ಡು ಕಟ್ಟಬೇಕು ನಾವು ಯೂನಿಟಿಗೆ ಇಷ್ಟು ಕಟ್ಟಬೇಕು ಕಟ್ಟಬೇಕು ಕಟ್ಟಬೇಕು ನಾವು ಸೂರ್ಯ ನಮ್ಮ ದೇವರು ಹೇಳಿದ ನನ್ನ ಗೌರ್ಮೆಂಟಲ್ಲಿ ಟ್ಯಾಕ್ಸ್ ಕಟ್ಟಲಿಕ್ಕೆ ಇಲ್ಲ ಅಂತ ಎಷ್ಟು ಬೇಕಾದರೂ ಉಪಯೋಗ ಮಾಡೋದು ಪಬ್ಲಿಕ್ ಅದು ಓಪನ್ ಟು ಯಾರು ಬೇಕಾದರೂ ಸ್ವೀಕರಿಸಬಹುದು ನಾವು ಬುದ್ಧಿವಂತರು ಅಷ್ಟು ಬೇಡ್ರಿ ಎಂಟು ಗಂಟೆ ತನಕ ಚಿಲ್ಕ ಹಾಕಿ ನಾವು ಮಲಗಿದೆವು ಎಂಟು ಗಂಟೆ ಮೇಲೆ ನೀನು ಬಂದರೆ ಸಾಕು ಸೂರ್ಯ ಹೇಳಿದ್ರೆ ನನಗೇನು ಬೇಜಾರು ಏನಿಲ್ಲ ಅಂತ ಬೇಕಾದಷ್ಟು ಉಪಯೋಗ ಮಾಡಿ ಆದರೆ ದೇವರು ಹೇಳಿದ ಒಂದು ಕಂಡೀಷನ್ ಹಾಕಿದ ನನಗೆ ಟ್ಯಾಕ್ಸ್ ಬೇಡ ಆದರೆ ಟ್ಯಾಕ್ಸ್ ಬೇಕು ಅಂತ ಹೇಳಿದ ಕಪ್ಪ ಬೇಡ ಕಪ್ಪ ಬೇಕು ಏನು ಬೇಕು ಕರವನ್ಮಿತೆ ಅದು ಕಪ್ಪ ಕರ್ಮ ಕರವನ್ಮಿತೇ ನಾವು ಮಾಡಬೇಕಾದ ಕರ್ತವ್ಯ ಏನಿದೆ ಅದೇ ಕರ್ಮ ಅದೇ ಕರ ಅದೇ ಟ್ಯಾಕ್ಸ್ ಕರವನ್ಮಿತೆ ಸಂಸ್ಕೃತದಲ್ಲಿ ಟ್ಯಾಕ್ಸಿಗೆ ಕರ ಅಂತ ಕರೀತಾರೆ ಕರಸಂದಾಯ ಅಂತ ನಮ್ಮಲ್ಲಿ ಶಬ್ದಗಳಿವೆ ಕರ ಅಂದರೆ ಕಪ್ಪ ಟ್ಯಾಕ್ಸ್ ಕರ್ಮ ಅಂದರೆ ಟ್ಯಾಕ್ಸಿನ ಹಾಗೆ ಪರಿಗಣಿತವಾದ್ದು ನಾವು ಮಾಡಬೇಕಾದ ಕರ್ಮಗಳಿವೆ ಅದನ್ನು ಮಾಡಬೇಕು ನಾವು ಸೂರ್ಯನ ಅಧಿಷ್ಠಾನದಲ್ಲಿ ಚಂದ್ರನ ಅಧಿಷ್ಠಾನದಲ್ಲಿ ನಾವು ಮಾಡಬೇಕಾದಂತಹ ಪೂಜೆಗಳನ್ನು ಮಾಡುವುದೇ ದೇವರಿಗೆ ನಾವು ಕೊಡಬೇಕಾಗಿರತಕ್ಕಂತಹ ಕಪ್ಪಗಳು ಹೀಗಾಗಿ ಶಶಿ ಬಾನು ದೊಡ್ಡ ದೀಪಗಳು ದೊಡ್ಡ ದೀಪ ಅಂದರೆ ಅದರಷ್ಟು ಪ್ರಕಾಶಮಾನವಾದ್ದು ಯಾವುದು ನಮ್ಮ ದೃಷ್ಟಿಯಲ್ಲಿಲ್ಲ ದೊ ದೊಡ್ಡ ನಕ್ಷತ್ರಗಳಿರ್ಬೋದು ಮನುಷ್ಯ ದೃಷ್ಟಿಯಿಂದ ಎರಡು ದೊಡ್ಡ ದೀಪಗಳು ಸೂರ್ಯ ಚಂದ್ರ ಅದು ಬೆಳ್ಳಂಬಳಕು ಅಂತದ್ದು ಯಾವಾಗ ಬರ್ತಾರೆ ನಮ್ಮದು ಕರೆಂಟ್ ಬಂದಾಗ ಬಂತು ಹೋದಾಗ ಹೋಯ್ತು ಯಾರಿಗೊತ್ತು ಆಫೀಸಲ್ಲಿ ವಿಚಾರಿಸಿದರೆ ಬಂದಾಗ ಬರುತ್ತೆ ರೀ ಅಂತ ಹೇಳ್ತಾರೆ ಅವರಿಗೂ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಆದರೆ ನಮ್ಮದು ದೇವರದ್ದು ವ್ಯವಸ್ಥೆ ಅಂತಂದರೆ ಮೊದಲೇ ತಿಳಿಸಿಬಿಡ್ತಾನೆ ಅಲ್ಲಿ ಅವ್ಯವಸ್ಥೆನೇ ಇಲ್ಲ ಪಂಚಾಂಗದಲ್ಲಿ ಬರೆದಿರ್ತಾರೆ ಸೂರ್ಯ ಇಷ್ಟು ಗಂಟೆಗೆ ಬರ್ತಾನೆ ನೀವು ಕಾದು ನೋಡಿ ಬೆಳಿಗ್ಗೆ ಎದ್ದು ಗಂಟೆಗೆ ಸರಿಯಾಗಿ ಸರಿಯಾಗಿಲ್ಲ ನಮ್ಮ ಮನೆ ಗಂಟೆ ಸರಿ ಇಲ್ಲ ಅಂತ ಅರ್ಥ ಗಂಟೆ ಸರಿ ಮಾಡಬೇಕಷ್ಟೇ ಅವರು ಪರ್ಫೆಕ್ಟಾಗಿ ಆ ಗಂಟೆಗೆ ಸರಿಯಾಗಿ ಉದಯಿಸಿರ್ತಾರೆ ಸೂರ್ಯ ಇಷ್ಟು ಗಂಟೆಗೆ ಅಸ್ತಂಗತನಾಗ್ತಾನೆ ಅಷ್ಟು ಗಂಟೆಗೆ ಅಸ್ತಂಗತನಾಗ್ತಾನೆ ಚಂದ್ರನ ಉದಯ ಚಂದ್ರನಿಗೆ ಇವತ್ತು ಒಂದು ಕಲೆ ಚಂದ್ರನಿಗೆ ಎರಡು ಕಲೆ ಎಲ್ಲ ಎಷ್ಟು ಹೇಳ್ತಾರೆ ಅಷ್ಟು ಆದ್ದರಿಂದ ಸೂರ್ಯ ಚಂದ್ರ ಭಗವಂತನ ವ್ಯವಸ್ಥೆ ಅದು ವ್ಯವಸ್ಥೆ ಅಂದರೆ ವ್ಯವಸ್ಥೆನೇ ಅದರಲ್ಲಿ ಏನು ಅವ್ಯವಸ್ಥೆಯ ಪ್ರಶ್ನೆ ಇಲ್ಲ ಯಾಕೆ ಅಂದರೆ ಭಗವಂತ ಚಂದ್ರನಾಮಕನಾಗಿ ಸೂರ್ಯನಾಮಕನಾಗಿ ಸೂರ್ಯಚಂದ್ರದ ಒಳಗೆ ಕೂತು ಮಾಡ್ತಾನೆ ದಾಸರು ಹೇಳ್ತಾನೆ ನಮ್ಮ ಕಲ್ಪನೆ ಅಲ್ಲ ಅದು ಭಗವಂತನೇ ಹೇಳಿರತಕ್ಕಂಥ ಅದು ಯದಾದಿತ್ಯಗತಂ ತೇಜಃ ಜಗದ್ವಾಸಯ್ಯತೆ ಕಿಲಂ ಯಚ್ಚಂದ್ರಮಿ ಯಚ್ಚಾಗ್ನೋ ತತ್ತೇಜೋ ವಿದ್ಯಮಾಮಕಂ ಅಗ್ನಿಯಲ್ಲಿರತಕ್ಕಂತಹ ತಾಕತ್ತು ಶಶಿ ಸೂರ್ಯರಲ್ಲಿರತಕ್ಕಂತಹ ಬೆಳಗುವ ಶಕ್ತಿ ಅದು ಯಾರ್ದು ಅಂತಂದರೆ ಅವರದ್ದಲ್ಲ ಅದು ನಂದು ಅಂತ ನಮ್ಮ ದೇವರು ಅರ್ಜುನನ ಮೂಲಕ ನಮಗೆಲ್ಲರಿಗೂ ತಿಳಿಸಿದ್ದಾನೆ ಅದರಿಂದ ಭಗವಂತನ ಪ್ರಕಾಶವನ್ನೇ ನಾವು ಕಾಣುದು ಒಂದು ಗಮನಿಸಬೇಕಾಯ್ತು ಹಾಗಾದರೆ ಈಗ ಅರ್ಗೆ ಕೊಡೋದು ಸೂರ್ಯನ ಮಾಧ್ಯಮದಲ್ಲಿ ಯಾಕೆ ಸೂರ್ಯನನ್ನು ನೋಡಿ ಅರ್ಗೆ ಕೊಡಬೇಕು ಅಂತಂದರೆ ಅದಕ್ಕೆ ಅದು ಸೂರ್ಯನ ಪ್ರಕಾಶ ಅಲ್ಲ ಅದು ಭಗವಂತನ ಪ್ರಕಾಶ ಸೂರ್ಯನ ಮೂಲಕ ನಮಗೆ ಹಾದು ಅದರಿಂದ ದೇವರೇ ನಮ್ಮನ್ನು ನೋಡ್ತಾರೆ ಆದ್ದರಿಂದ ಭಗವಂತನ ಪ್ರಕಾಶವನ್ನು ನಾವು ಹೀರ್ಲಿಕ್ಕೆ ಅದನ್ನು ಉಪಯೋಗ ಇದೊಂದು ಮಾಧ್ಯಮ ಆದ್ದರಿಂದ ಶಶಿ ಭಾನು ದೊಡ್ಡ ಮಾಧ್ಯಮಗಳು ಭಗವಂತನ ಆರಾಧನೆಗೆ ಅದರ ಕೂತು ಭಗವಂತ ಇಡೀ ಜಗತ್ತನ್ನು ಬೆಳಗಿಸ್ತಾನೆ